ೀಗುರು ಸೃಷ್ಟಿ ಸ್ಥಿತ್ಯಪ್ಯತಿಶಿ ತಮೋ ಬಂಧಮೋಕ್ಷ ಯಸ್ ಅೀಬ್ರಹ್ಮರುದ್ರ ಪ್ರಭುತಿಸುರ್ವಿಷಶತ್ವಾತ್ಮಕ ವಿಷ್ಣೋಸ್ತ ಮತ ಸಕಲ ನಿಧಿಸವೋಷವ್ಯಪೇತ ಪೂರ್ಣಾನಂದ್ಯೋ ಗುರುರಿ ಪರಮಶ್ಚಿಂತ ಎ ಮಹಂತಂ ಜನ್ಮನ್ಮಯಿತರತಾಷ್ವಸ್ವರ ತೇನೆ ಬ್ರಹ್ಮಹೃದ ಯಾಕೆ ಮುಹ್ಯಂತ ಸೂರಯ ತೇಜೋವಾರಿ ಮೃದ ಯಥಾ ಯತ್ರಿ ಸರ್ಗೋ ಮೃಷ ಧಾಂನಾ ಸ್ವೇನ ಸದಾ ನಿರಸ್ತುಹಕರ ಧೀಮಹೀ ಧರ್ಮವಿಜ್ಞಾನವೈರಗ್ಯಪರೈಶ್ವರ್ಯ ಶಾಲಿನ ಆನಂದತೀರ್ಥಭಗತ್ಪದನ್ ವಂದೇ ನಿರಂತರದನುಡಮೂಕೋಪಿ ವಗ್್ಮೀಡಮತಿರಿ ಜಂಂತುರ್ಜಾತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಸಾ ಮಮ ಮತಸೆ ನಿಧತ್ತಿ ಮಾನಸೆ ನಮೋಸ್ತು ತಾತ್ವಿವಾ ವಿಷ್ಣುಭಕ್ತಿಪಾರಾಯಣಾ ಧರ್ಮಾರ್ಗೇ ಪ್ರೇರೆಯದು ನೌಮಿನ್ಯಸುಧಾಕೃಜಯ ಮುನೀನ್ ಶ್ರೀಪದಟ್ಸನ್ಮಣೀನ್ ವ್ಯಾಸಾರಿಯನ್ ವ್ಯವಿಧಾಕಮಬ್ಧಿಹರನ್ ಶ್ರೀವಾದಿರಿ ವಂದೇ ಹಂಸವರನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂಧೀನ್ ಶ್ರೀಸತ್ಯವ್ರತರೇಂದ್ರಮುನಿಪನ್ ಸದ್ಬೋಧಸ್ಯನಪ ಸತ್ಯಬ್ಜೋತ್ಥಾನ್ ಪಂಚಾಶ್ವರ್ಷಪೂಜೋದತೀರ್ಥಾರ್ಯಾನ್ ನೌಮಿನ್ಯಸುಧಾರತಾನ್ ದೇಹೀಂದ್ರಿಯ ಪ್ರಾಣಮನೋ ಧಿಂ ಯೋ ಜನ್ಮ್ಯಯ ಕ್ಷುಬ್ಭಯತರ ಶಚ್ಛ್ರೈ ಸಂಸಾರಧರ್ಮೈರ ವಿಮುಹ್ಯಮನ ಸ್ಮೃತ್ಯ ಹರೈರ್ಭಾಗವತ ಪ್ರಧಾನ ಭಾಗವತೋತ್ತಮರ ಮತ್ತೊಂದು ಮಹತ್ವದ ಗುಣವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಭಾಗವತೋತ್ತಮರನ್ನು ಹೇಗೆ ಗುರುತಿಸುವುದು ಅಂತ ಒಂದು ಪ್ರಶ್ನೆಯನ್ನು ಹಿಂದೆ ಪರೀಕ್ಷಿದ್ರಾಜರು ಕೇಳಿದರು ಅಥವಾ ನಿಮಿರಾಜ ಜಯಂತೆಯರಿಗೆ ಪ್ರಶ್ನೆ ಮಾಡಿದ್ದಾನೆ ಯಾವ ಚಿಹ್ನಗಳಿಂದ ನಾವು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡುವ ಭಾಗವತೋತ್ತಮರನ್ನು ಗುರುತಿಸಬಹುದು ಅಂತ ಅದಕ್ಕೆ ಉತ್ತರವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಕವಿ ಅನ್ನುವರು ಭಾಗವತ ಉತ್ತಮರ ಸ್ವಭಾವ ಹೇಗಿರುತ್ತೆ ಅಂದರೆ ಎಂಥದೇ ಕಷ್ಟವಾದಾಗಲೂ ಧೈರ್ಯದಿಂದ ಇರ್ತಾರೆ ಇದೆಲ್ಲವೂ ನನಗೇ ಆದ ಕಷ್ಟ ಅಂತನ್ನುವ ಭಾವನೆಯಿಂದ ಭಗವಂತನ ವಿಸ್ಮರಣೆಯನ್ನು ಮಾಡಿಕೊಂಡು ಕರ್ತವ್ಯ ಕರ್ಮಗಳನ್ನು ಲೋಪ ಮಾಡಿ ಉದ್ವಿಗ್ನವಾದ ಸ್ಥಿತಿಯಲ್ಲಿ ಇರೋದಿಲ್ಲ ವಿಶೇಷವಾಗಿ ಭಗವಂತನ ಚಿಂತನದಲ್ಲಿಯೇ ಆಸಕ್ತರಾಗಿ ಆ ಭಗವತ್ ಚಿಂತನದ ಭಗವಂತನ ಸರ್ವೋತ್ತಮತ್ವದ ಜ್ಞಾನದ ಪ್ರಭಾವದಿಂದ ಜೊತೆಗೆ ದೇವತೆಗಳು ಅಸುರರು ಇವರೆಲ್ಲರೂ ನನ್ನ ದೇಹೇಂದ್ರಿಯಾದಿಗಳಿಗೆ ಅಭಿಮಾನಿಗಳಿದ್ದಾರೆ ಅವರೆಲ್ಲರಿಗೂ ಸುಖ ದುಃಖ ಎಲ್ಲವೂ ಆಗತ್ತೆ ನಾನು ಅದರಲ್ಲಿ ಅಲ್ಪ ಭಾಗಿ ಎಂಬುದಾಗಿ ತಿಳಿದು ಸಮಾಧಾನದಿಂದ ಯಾರು ತನ್ನ ಕರ್ತವ್ಯ ಕರ್ಮಗಳಲ್ಲಿ ಪ್ರವೃತ್ತನಾಗಿರ್ತಾನೆ ಅಂತಹ ವ್ಯಕ್ತಿ ಭಾಗವತೋತ್ತಮ ಅಂತ ಒಂದು ಸಾಮಾನ್ಯವಾದ ಅಭಿಪ್ರಾಯ ಇದರ ವಿವರಣೆಯನ್ನು ಬಹಳ ವಿಸ್ತಾರವಾಗಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಾಡುತ್ತಾರೆ ಮೊದಲನೆಯದಾಗಿ ದೇಹೇಂದ್ರಿಯ ಪ್ರಾಣ ಮನೋಧಿಯಾಮ್ಯೋ ಜನ್ಮ ಅಪ್ಯಯ ಕ್ಷುತ್ ಭಯ ತರ್ಷ ಕ್ರಚ್ರೈ ನಮ್ಮ ದೇಹ ಇಂದ್ರಿಯ ಪ್ರಾಣ ಪ್ರಾಣಾಪಾನಾದಿ ವಾಯುಗಳು ಮನಸ್ಸು ಬುದ್ಧಿ ಇವುಗಳ ಜನ್ಮ ಅಪ್ಯಯ ಜನ್ಮ ಅಪ್ಯಯ ಇವುಗಳು ಎಲ್ಲದಕ್ಕೂ ಸಂಬಂಧಪಟ್ಟದ್ದು ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳ ಜನ್ಮ ಅಪ್ಯಯ ಕ್ಷುತ ಹಸಿವು ಭಯ ತರ್ಷ ಕಾಮಕ್ರೋಧಗಳ ಉದ್ವೇಗ ಈ ಮೊದಲಾದ ಕೃಚ್ಗಳಿಂದ ದುಃಖಗಳಿಂದ ಅವನಿಗೆ ಮೋಹ ಆಗೋದಿಲ್ಲ ಅಂತ ಇವುಗಳೆಲ್ಲ ನನಗೆ ಸಂಬಂಧಪಟ್ಟದ್ದಲ್ಲ ದೇಹೇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟದ್ದು ಈ ದುಃಖ ಜನ್ಮ ಮರಣಾದಿಗಳಿಂದ ಹಸಿವು ನೀರಡಿಕೆ ಇವುಗಳಿಂದ ಆಗುವ ದುಃಖ ಇವುಗಳು ಯಾವುವು ನನಗೆ ಸಂಬಂಧಪಟ್ಟದ್ದಲ್ಲ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ತಿಳಿದು ತಾನು ಮಾತ್ರ ಮೋಹಕ್ಕೆ ಒಳಗಾಗದೆ ಸಂಸಾರ ಧರ್ಮ ಅವಿಮುಹ್ಯ ಅವಿಮುಹ್ಯಮಾನ ಸ್ಮೃತ್ಯ ಹರೇಹೆ ಯಾವಾಗಲೂ ಭಗವಂತನ ಸ್ಮರಣವನ್ನು ಮಾಡ್ತಾ ಈ ಸಂಸಾರಧರ್ಮಗಳಿಂದ ತಾನು ಮೋಹಗೊಳ್ಳದೇ ಇದ್ದವನು ಭಾಗವತ ಪ್ರಧಾನ ಅಂತ ಭಾಗವತದ ಮೂಲದಿಂದ ನಮಗೆ ಅರ್ಥ ತಿಳಿದು ಬರ್ತದೆ ಪ್ರಶ್ನೆ ಬರುವುದೇನು ಜಡವಾದ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ದುಃಖದ ಪ್ರಸಕ್ತಿಯೇ ಇಲ್ಲ ಅವುಗಳಿಗಾಗುವ ದುಃಖ ಇದು ನನಗಲ್ಲ ಅಂತ ತಿಳಿತಾನೆ ಅಥವಾ ನನಗೊಬ್ಬನಿಗೆ ಅಲ್ಲ ಅವುಗಳಿಗೂ ಆಗತ್ತೆ ಅಂತ ತಿಳಿತಾನೆ ಅಂದರೆ ಇದು ತಪ್ಪು ಅವು ಜಡ ಸುಖ ಅಥವಾ ದುಃಖಗಳ ಅನುಸಂಧಾನ ಚೇತನನಿಗೆ ಹೊರತು ಅವುಗಳ ಸ್ವಾಮಿತ್ವ ಜಡವಾದ ದೇಹೇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಇಲ್ಲ ಹೀಗಿರುವಾಗ ಇವುಗಳೆಲ್ಲ ಅವುಗಳಿಗೆ ಸಂಬಂಧಪಟ್ಟದ್ದು ನನಗಲ್ಲ ಅಂತ ಹೇಗೆ ತಿಳಿತಾನೆ ಅಂತ ಅದಕ್ಕೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ಇಲ್ಲಿ ಅಭಿಮಾನಿ ದೇವತೆಗಳನ್ನು ವಿವಕ್ಷ ಮಾಡಬೇಕು ಅಂತ ಅಭಿಮಾನಿ ದೇವತೆಗಳನ್ನು ವಿವಕ್ಷ ಮಾಡಬೇಕು ಅಂತ ಹೇಳಿದಾಗ ಇನ್ನೊಂದು ಸಮಸ್ಯೆ ಬರ್ತದೆ ದೇವತೆಗಳಿಗೆ ದುಃಖ ಆಗುವುದೇ ಇಲ್ಲ ಮತ್ತೆ ಈ ಎಲ್ಲ ದುಃಖ ದೇವತೆಗಳಿಗೆ ಅಂತ ತಿಳಿದಾಗತ್ತೆ ಜಡಕ್ಕೆ ದುಃಖ ಇಲ್ಲ ಸರಿ ಜಡ ದೇವತೆಗಳನ್ನು ತೆಗೆದುಕೊಳ್ಳೋಣ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳ ದೇವತೆಗಳಿಗೆ ಈ ಎಲ್ಲ ದುಃಖ ನನಗೆ ಸ್ವಲ್ಪ ಆಗತ್ತೆ ಮುಖ್ಯವಾಗಿ ಇದೆಲ್ಲ ದೇವತೆಗಳಿಗೆ ಅಂತ ಹೇಳಿದರೆ ಅದೂ ಶಾಸ್ತ್ರ ವಿರುದ್ಧ ದೇವತೆಗಳಿಗೆ ದುಃಖ ಆಗುವುದಿಲ್ಲ ನಮ್ಮ ದೇಹ ಇಂದ್ರ ಅವರಿಗೆ ಬೇರೆ ದುಃಖ ಇರಬಹುದು ಆದರೆ ನಮ್ಮ ದೇಹ ಇಂದ್ರಿಯ ಪ್ರಾಣ ಮನಸ್ಸು ಬುದ್ಧಿಗಳ ಪ್ರೇರಕರಾದ ದೇವತೆಗಳಿಗೆ ಈ ದೇಹದ ಜನ್ಮ ಮರಣಾದಿಗಳಿಂದ ಯಾವುದೇ ದುಃಖ ಇಲ್ಲ ಹಾಗಾದರೆ ಇಲ್ಲಿ ಯಾವ ರೀತಿ ಅರ್ಥ ಮಾಡಬೇಕು ಅಂತ ಆಲೋಚನೆ ಬಂದಾಗ ಶ್ರೀಮಧಾಚಾರ್ಯರು ಅದಕ್ಕೆ ಅಭಿಮಾನಿಗಳು ಕೂಡ ಮೂರು ಜನ ಇದ್ದಾರೆ ಅಂತ ಹೇಳ್ತಾರೆ ಅಭಿಮಾನಿಗಳು ಒಂದು ದೇವತೆಗಳನ್ನೇ ನಾವು ತೆಗೆದುಕೊಳ್ಳಬೇಕಾಗಿಲ್ಲ ಹಸುರರೂ ಅಭಿಮಾನಿಗಳಿದ್ದಾರೆ ಈ ದೇಹಾದಿಗಳಿಗೆ ಅದನ್ನು ತಿಳಿದುಕೊಳ್ಳಿ ದೇಹೇಂದ್ರಿಯ ಪ್ರಾಣ ಧಿಯಾಂ ಅಭಿಮಾನಿನಃ ಮೂರು ತರಹದ ಅಭಿಮಾನಿಗಳು ಅಭಿಮಾನಿಗಳಿದ್ದಾರೆ ಉತ್ತಮ ಮಧ್ಯಮ ಅಧಮ ಅಂತ ತತ್ರೋತ್ತಮ ದೇವತಾಸ್ತಾ ಉತ್ತಮ ಅಭಿಮಾನಿಗಳು ದೇವತೆಗಳು ನಮ್ಮ ದೇಹೇಂದ್ರಿಯ ಮನಸ್ಸು ಬುದ್ಧಿಗಳಿಗೆ ಉತ್ತಮ ಅಭಿಮಾನಿಗಳು ಯಾರು ಅಂದರೆ ದೇವತೆಗಳು ಅವರಿಗೆ ಯಾವುದೇ ದೋಷಗಳ ಲೇಪ ಇಲ್ಲ ತಾಹ ಸರ್ವದೋಷ ವಿವರ್ಜಿತ ಸರ್ವದೋಷ ವಿಭರ್ಜಿತರು ಅಂದರೆ ನಾರಾಯಣ ಹೇಗೆ ಸರ್ವದೋಷ ವಿಭರ್ಜಿತನೋ ಹಾಗೆ ಸರ್ವದೋಷ ವಿಭರ್ಜಿತರು ಅನ್ನುವ ತಾತ್ಪರ್ಯ ಅಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಹ ಇಂದ್ರಿಯ ಮನಸ್ಸು ಪ್ರಾಣ ಬುದ್ಧಿಗಳಲ್ಲಿ ಆಗುವ ಏನು ತೊಂದರೆಗಳಿವೆ ಇವುಗಳಿಂದ ಆಗುವ ದೋಷ ಅವರಿಗಿಲ್ಲ ಅಂತ ಅರ್ಥ ನನ್ನ ದೇಹಕ್ಕೆ ಪೆಟ್ಟು ಬಡೀತು ರೋಗ ಆಯಿತು ಅಥವಾ ಮರಣ ಜನ್ಮಕಾಲದಲ್ಲಿ ಆಗುವಂತಹ ಗರ್ಭವಾಸಾದಿ ದುಃಖಗಳು ಈ ದುಃಖಗಳು ಈ ದೇಹಾಭಿಮಾನಿಯಾದಂತಹ ಯಾವ ದೇವತೆ ಇದ್ದಾನೆ ದೇಹಮಾನಿ ವೈಶ್ರವಣ ಕುಬೇರ ಆ ತರಹದ ದುಃಖಗಳು ಆ ಕುಬೇರನಿಗೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಸರ್ವದೋಷ ವಿವರ್ಜಿತ ಸರ್ವಾತ್ಮನ ನಿರ್ದೋಷರಾಗಿದ್ದಾರೆ ಅಂತ ಸರ್ವಥ ತಾತ್ಪರ್ಯವಲ್ಲ ಕಿಂತು ಸರ್ವದೋಷ ವಿವರ್ಜಿತ ಅಂತನ್ನುವುದಕ್ಕೆ ಈ ತರಹದ ದೇಹಾದಿಗಳಿಂದ ಪ್ರಸಕ್ತ ಆಗುವ ಯಾವುದೇ ದೋಷಗಳು ಅವರಿಗೆ ಇಲ್ಲ ತತ್ರೋತ್ತಮ ದೇವತಾಸ್ತಾ ಸರ್ವದೋಷ ವಿವರ್ಜಿತ ಗುಣೈಸ್ಸರ್ವೈಸ್ಸುಸಂಪನ್ನ ನಮಗೆ ಏನೇ ಅವ್ಯವಸ್ಥೆ ಆಗಬಹುದು ದೇಹೇಂದ್ರಿಯಾದಿಗಳಲ್ಲಿ ಅವರು ಮಾತ್ರ ಆನಂದವಾಗಿ ಇರ್ತಾರೆ ಸುಖವಾಗಿರ್ತಾರೆ ಅವರಿಗೆ ದೋಷದ ಲೇಪ ಇಲ್ಲ ತದ್ವಿಪರೀತವಾದ ಗುಣಗಳೇ ಅವರಲ್ಲಿ ಇರ್ತವೆ ವಿರಿಂಚಾದ ಉತ್ತರೋತ್ತರಂ ಬ್ರಹ್ಮದೇವರವರೆಗೆ ಈ ರೀತಿ ತಾರತಮ್ಯ ಕ್ರಮದಲ್ಲಿ ಆ ಗುಣಪರಿಪೂರ್ಣತೆ ನಿರ್ದೋಷತ್ವ ಉತ್ತರೋತ್ತರ ಅಧಿಕವಾಗಿರುತ್ತದೆ ಮಧ್ಯಮಾಹ ಗುಣದೋಷೇತಾಹ ಮಧ್ಯಮರಾದ ದೇಹೇಂದ್ರಿಯಾದಿ ಅಭಿಮಾನಿಗಳಿದ್ದಾರಲ್ಲ ಅವರು ಮಾತ್ರ ಗುಣ ದೋಷ ಅವರಿಗೆ ಎರಡೂ ಇದೆ ಮಧ್ಯಮರಾದ ಅಭಿಮಾನಿಗಳು ಯಾರು ಅನ್ನುವುದನ್ನು ಶ್ರೀನಿವಾಸ ತೀರ್ಥರು ತಿಳಿಸುವಾಗ ಯಾರು ಈ ಈ ದೇಹಕ್ಕೆ ಪ್ರಯೋಜಕವಾದ ಕರ್ಮವನ್ನು ಮಾಡಿ ಈ ದೇಹದಲ್ಲಿ ಹುಟ್ಟಿ ಬಂದಿದ್ದಾರಲ್ಲ ಅವರು ಮಧ್ಯಮರಾದವರು ಅಂತ ಈ ದೇಹೇಂದ್ರಿಯಾದಿಗಳು ನನ್ನ ಕರ್ಮದಿಂದ ನನಗೆ ಲಭಿಸಿವೆ ನಾನು ಮಾಡಿದ ಕರ್ಮಗಳಿಂದ ಪುಣ್ಯ ಅಥವಾ ಪಾಪಗಳಿಂದ ನನಗೇನು ಈ ದೇಹೇಂದ್ರಿಯಾದಿಗಳು ಲಭಿಸಿವೆ ಅಂತಹ ನಾನು ಕೂಡ ಈ ದೇಹೇಂದ್ರಿಯಾದಿಗಳಿಗೆ ಅಭಿಮಾನಿ ನಾನು ಮಧ್ಯಮ ಅಭಿಮಾನಿ ನನಗೆ ಗುಣವೂ ಇದೆ ದೋಷವೂ ಇದೆ ಇದರಿಂದ ಆಗುವಂತಹ ಲಾಭವೂ ನನಗಿದೆ ಇದರಲ್ಲಿ ಇರುವ ದೋಷಗಳಿಗೂ ನಾನು ಭಾಗಿಯಾಗಿದ್ದೇನೆ ಇನ್ನು ಹಸುರಾಹ ಅವಮಾನತಾ ಈ ದೇಹೇಂದ್ರಿಯಾದಿಗಳಿಗೆ ಕಲಿ ಮೊದಲಾದ ಹಸುರರೆಲ್ಲರೂ ಅಭಿಮಾನಿಗಳಿದ್ದಾರೆ ಬೇರೆ ಬೇರೆ ತರಹದ ಅಸುರರು ಆ ಎಲ್ಲ ಹಸುರರು ಮಾತ್ರ ಯಾವಾಗಲೂ ದೋಷದಿಂದಲೇ ಯುಕ್ತರಾದವರು ಈ ದೇಹೇಂದ್ರಿಯಾದಿಗಳಲ್ಲಿ ಏನೇ ಕಷ್ಟವಾದರೂ ಕೂಡ ಆ ಎಲ್ಲ ತರಹದ ದೇಹೇಂದ್ರಿಯಾದಿಗಳ ನಿಮಿತ್ತದಿಂದ ಬರುವ ದುಃಖಗಳು ದೋಷಗಳು ಆ ಕಲಿಮೊದರಾದ ಅಸುರರಿಗೆ ವಿಶೇಷವಾಗಿ ಆಗತ್ತೆ ಎಂಬುದಾಗಿ ತಿಳಿಯಬೇಕು ಹಾಗಾದರೆ ದೇಹೇಂದ್ರಿಯಾದಿಗಳಿಗೆ ಆಗುವ ದುಃಖ ಅಂತ ತಿಳಿತಾನೆ ಇದರ ಅರ್ಥ ದೇಹೇಂದ್ರಿಯಾದಿಗಳಿಗೆ ಅಭಿಮಾನಿಗಳಾದ ಯಾವ ಹಸುರರಿದ್ದಾರೆ ಅವರಿಗೆ ಇದರಿಂದ ಅಧಿಕವಾದಂತಹ ದುಃಖವಾಗತ್ತೆ ನನಗಾಗುವ ದುಃಖ ಇದು ಅಲ್ಪ ದುಃಖ ಎಂಬುದಾಗಿ ಭಾಗವತೋತ್ತಮರು ತಿಳಿತಾರೆ ಅಂತ ತಾತ್ಪರ್ಯ ತೇಭ್ಯೋನ್ಯೋ ಮಾನುಷೋ ಜೀವ ತಾಭ್ಯಾಂ ದೇವಾಸುರಾವಪಿ ಇಲ್ಲಿ ವ್ಯಾಖ್ಯಾನಕಾರರ ಅಭಿಪ್ರಾಯದ ಪ್ರಕಾರ ಈ ಮೂರು ತರಹದ ಬಿಟ್ಟು ಇನ್ನೊಬ್ಬ ಅಭಿಮಾನಿ ಇದ್ದಾನೆ ಅವನು ಯಾರು ಅಂತಂದರೆ ಪುರಂಜನನ ಭಾರ್ಯಾದಿಗಳು ನಮ್ಮ ದೇಹೇಂದ್ರಿಯಾದಿಗಳಿಗೆ ಬುದ್ಧಿಯಾದಿಗಳಿಗೆ ಅಭಿಮಾನಿಗಳಾಗಿದ್ದಾರೆ ಎಂಬುದಾಗಿ ಚತುರ್ಥ ಸ್ಕಂಧ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದುಂಟು ಅವರನ್ನು ಇಲ್ಲಿ ಸ್ವೀಕಾರ ಮಾಡಬೇಕು ಎಂಬುದಾಗಿ ತಿಳಿಸಿದ್ದಾರೆ ಆ ದೇಹೇಂದ್ರಿಯಾದಿಗಳಿಗೆ ಅಭಿಮಾನಿಗಳಾದವರು ಪುರಂಜನ ದಾಸರು ಪುರಂಜನ ಭಾರ್ಯಾದಿಗಳಿದ್ದಾರೆ ಎಂಬುದಾಗಿ ಏನು ತಿಳಿಸಿದ್ದಾರೋ ಇವರನ್ನು ಮಧ್ಯಮ ಜಿ ಅಭಿಮಾನಿ ಎಂಬುದಾಗಿ ಹೇಳಿದಾಗಲೇನೆ ತೆಗೆದುಕೊಳ್ಳಬೇಕು ಅಂತ ಕೆಲವರ ಅಭಿಪ್ರಾಯ ಆದರೆ ಮಧ್ಯಮರಾದಂತಹ ಅಭಿಮಾನಿಗಳಿಗೆ ಗುಣ ದೋಷ ಎರಡೂ ಇದೆ ಅಂತ ಹೇಳಿದ್ದಾರೆ ತಾಮ್ರಪರ್ಣಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಮಧ್ಯಮರಾಗಿರುವಂತಹ ಈ ಅಭಿಮಾನಿಗಳಿಗೆ ಗುಣದೋಷಗಳು ಎರಡೂ ಇವೆ ಎಂಬುದಾಗಿ ಹೇಳಿದ್ದರಿಂದ ಅಲ್ಲಿ ಪುರಂಜನನ ದಾಸಾದಿಗಳನ್ನು ತೆಗೆದುಕೊಳ್ಳದೆ ತೇಭ್ಯೋನ್ಯೋ ಮಾನುಷೋ ಜೀವ ಅನ್ನುವ ಕಡೆಗೆ ಅವರನ್ನು ಸ್ವೀಕಾರ ಮಾಡಬೇಕು ಯಾರ ಗುಣದೋಷಗಳಿಂದ ಯುಕ್ತರಾದವರು ಈ ದೇಹಕ್ಕೆ ಮುಖ್ಯವಾಗಿ ಯಾರ ಕರ್ಮದಿಂದ ಈ ದೇಹ ಬಂದಿದೆ ಅವನನ್ನು ಮಧ್ಯಮ ಎಂಬ ಶಬ್ದದಿಂದ ತೆಗೆದುಕೊಳ್ಳಬೇಕು ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ ಒಟ್ಟು ಉತ್ತಮ ಅಭಿಮಾನಿಗಳು ದೇವತೆಗಳು ಮಧ್ಯಮರಾದವರು ಈ ದೇಹಕ್ಕೆ ಮುಖ್ಯವಾಗಿ ಯಾವ ವ್ಯಕ್ತಿ ಅಧಿಷ್ಠಾತ್ರವಾಗಿ ಯಾವನ ಕರ್ಮದಿಂದ ಇದು ಬಂದಿದೆ ಆ ವ್ಯಕ್ತಿ ಪ್ರಥಮರಾದವರು ಅಸುರಾದಿಗಳು ಈ ರೀತಿಯಾಗಿ ಮೂರು ತರಹದ ಅಭಿಮಾನಿಗಳಿದ್ದಾರೆ ತೇಭ್ಯೋನ್ಯೋ ಮಾನುಷೋ ಜೀವ ತಾಭ್ಯಾಂ ದೇವಾಸುರಾವಪಿ ಇವರಿಂದ ಅತಿರಿಕ್ತರಾದಂತಹ ಮನುಷ್ಯನಾದ ಪುರಂಜನ ಅಭಿಮಾನಿಗಳಿದ್ದಾರೆ ಅದಲ್ಲದೆ ತಾಭ್ಯಾಂ ದೇವಾಸುರಾವಪಿ ಅಂತ ಇಲ್ಲಿ ಈ ವಾಕ್ಯಕ್ಕೆ ಅರ್ಥವೇನು ಅಂತ ವಿಚಾರ ಮಾಡಬೇಕು ಈಗ ನಮ್ಮ ದೇಹದಲ್ಲಿ ನಾವು ಮೂರು ಜನ ನಾವು ದೇವತೆಗಳು ಅಸುರರು ಆದರೆ ದೇವತೆಗಳ ದೇಹದಲ್ಲಿ ಅಲ್ಲಿ ಮಾನುಷ್ಯ ಇಲ್ಲಲ್ಲ ದೇವತೆಗಳ ದೇಹದಲ್ಲಿ ದೇವತೆಗಳೇ ಇರ್ತಾರೆ ಹಾಗಾದರೆ ಇಬ್ಬರೇ ದೇವತೆಗಳು ಹಸುರರು ಹಸುರರ ದೇಹದಲ್ಲಿ ಅಲ್ಲಿಯೂ ಮನುಷ್ಯರಿಲ್ಲ ದೇವತೆಗಳು ಹಸುರರು ಇಬರೆ ಇದ್ದಾರೆ ಅಂತ ಹಾಗಲ್ಲ ತಾಭ್ಯಂ ದೇವಾಸುರಾವಪಿ ಅಂತ ಅಲ್ಲಿಯೂ ಕೂಡ ಮೂರು ಜನ ಇದ್ದಾರೆ ಆ ದೇವತೆಯ ದೇಹದಲ್ಲಿ ಆ ದೇವತೆ ಒಬ್ಬ ಯಾವ ದೇವತೆಯ ಕರ್ಮದಿಂದ ಆ ದೇಹ ಬಂದಿದೆ ಆ ದೇವತೆ ಒಬ್ಬ ಅವನಿಗಿಂತಲೂ ಉತ್ತಮರಾದ ದೇವತೆಗಳು ಬೇರೆ ಹಸುರರಂತೂ ಸರಿಯೇ ಸರಿ ಇದರಂತೆ ಅಸುರನ ದೇಹದಲ್ಲಿಯೂ ಕೂಡ ಯಾವ ಅಸುರನ ಕರ್ಮದಿಂದ ಆ ದೇಹ ಬಂದಿದೆ ಆ ಹಸುರನಂತೂ ಸರಿ ಅದಲ್ಲದೆ ಬೇರೆ ಅಸುರರು ಕೂಡ ಅವನಿಗಿಂತ ಉತ್ತಮರಾದ ಅಭಿಮಾನಿಗಳಾದ ಅಸುರರು ಹಾಗೂ ದೇವತೆಗಳು ಹೀಗೆ ಅಲ್ಲಿಯೂ ಕೂಡ ಮೂರು ಮೂರು ಜನ ಇದ್ದಾರೆ ಎಂಬ ಅಭಿಪ್ರಾಯದಲ್ಲಿ ತಾಭ್ಯಾಂ ದೇವಾಸುರಾವಪಿ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಜೀವಾಭಿಮಾನಿನಶ್ಚೈವ ತ್ರಿವಿಧ ಸಂಪ್ರಕೀರ್ತಿತಾ ಜೀವಾಭಿಮಾನಿಗಳು ಕೂಡ ದೇಹಕ್ಕೆ ಅಭಿಮಾನಿಗಳು ಯಾವ ರೀತಿಯಾಗಿ ಮೂವರೋ ಹಾಗೆ ಜೀವಾಭಿಮಾನಿಗಳು ಕೂಡ ಮೂರು ಇದ್ದಾರೆ ಉತ್ತಮ ಮಧ್ಯಮ ಅಧಮ ಅಂತ ಜೀವಮಾನ್ಯುತ್ತಮೋ ಬ್ರಹ್ಮ ಮಧ್ಯಮ ಸ್ವಯಮೇವ ಅಧಮಃ ಕಲಿರುದಿಷ್ಟಮ ನೀಚಯೋ ಮೃತಿ ಜನ್ಮಕ್ಷುಧಾ ದುಃಖ ಪ್ರಭೃತ್ಯಖಿಲಮೇವ ನೋತ್ತಮಸ್ಯು ಜೀವಸ್ ದೇಹಾದೇಶ್ಚ ಕಥಂಚನ ನಮ್ಮೆಲ್ಲ ಜೀವರಿಗೆ ಉತ್ತಮ ಅಭಿಮಾನಿ ಬ್ರಹ್ಮದೇವರು ಹಾಗೆ ಶೇಷದೇವರು ಕೂಡ ಜೀವರಿಗೆ ಅಭಿಮಾನಿಗಳು ಅಂತ ಹೇಳಿದ್ದಾರೆ ಆದರೆ ಬ್ರಹ್ಮದೇವರ ನಂತರ ಉತ್ತಮ ಅಭಿಮಾನಿಗಳು ಬ್ರಹ್ಮದೇವರು ನಂತರ ಶೇಷದೇವರು ಮನುಷ ಜೀವರಿಗೆ ಪುರಂಜನನು ಅಭಿಮಾನಿಯಾಗಿದ್ದಾನೆ ಆದರೆ ಸರ್ವ ಜೀವರಿಗೂ ಉತ್ತಮ ಅಭಿಮಾನಿಯಾದವರು ಬ್ರಹ್ಮದೇವರು ಮಧ್ಯಮಃ ಸ್ವಯಮೇವತು ಜೀವರಿಗೆ ಮಧ್ಯಮಾಭಿಮಾನಿ ಯಾರು ಅಂದರೆ ತಾನೇ ಆ ಜೀವನೇ ತನಗೆ ತಾನು ಅಭಿಮಾನಿ ತನಗೆ ತಾನು ಅಭಿಮಾನಿಯಾಗುವುದು ಹೇಗೆ ವಿಶೇಷ ಬಲಾತ್ ಎಂಬುದಾಗಿ ಶ್ರೀನಿವಾಸ ತೀರ್ಥರು ಹೇಳುತ್ತಾರೆ ತಾನೇ ತನಗೆ ಅಭಿಮಾನಿಯಾಗಿದ್ದಾನೆ ತನ್ನ ವಶದಲ್ಲಿ ತಾನು ಕಿಂಚಿತ್ ಭಗವದ್ದತ್ತವಾದ ತನ್ನ ವಶತ್ವ ತನಗೂ ಆದ್ದರಿಂದ ತಾನು ತನಗೆ ಅಭಿಮಾನಿ ಇನ್ನು ಅಧಮಾಭಿಮಾನಿ ಅಭಿಮಾನಿ ಯಾರು ಅಂದರೆ ಹಾಗಾಗಿ ಜೀವರಿಗೆ ಉತ್ತಮಾಭಿಮಾನಿ ಬ್ರಹ್ಮ ಮಧ್ಯಮಾಭಿಮಾನಿ ತಾನು ಅಧಮಾಭಿಮಾನಿ ಕಲಿ ಹೀಗೆ ಮೂವರಿದ್ದಾರೆ ತತ್ರ ಮಧ್ಯಮ ನೀಚಯೋ ಮೃತಿಜನ್ಮಕ್ಷುಧಾ ದುಃಖ ಪ್ರಭೃತ್ಯ ಖೇಲಮೇವತು ಮರಣಾದಿಗಳಿಂದ ಆಗುವಂತಹ ದುಃಖ ಮಧ್ಯಮಾಭಿಮಾನಿಯಾದ ಈ ಜೀವನಿಗೆ ಆಗತ್ತೆ ಅಧಮನಾದ ಕಲಿಗೆ ಆಗತ್ತೆ ಉತ್ತಮರಾದ ಬ್ರಹ್ಮದೇವರಿಗೆ ಮಾತ್ರ ಯಾವುದೇ ತರಹದ ದುಃಖಾದಿಗಳು ಆಗುವುದಿಲ್ಲ ಈ ಜೀವನಿಗೆ ಮರಣ ಆದರೆ ಅರ್ಥಾತ್ ಅವನ ದೇಹಕ್ಕೆ ನಾಶ ಆದರೆ ದೇಹದ ಮೇಲೆ ಅಭಿಮಾನ ಇಟ್ಟುಕೊಂಡದ್ದರಿಂದ ಈ ಜೀವನಿಗೆ ದುಃಖ ಆಗಬಹುದು ಕಲಿಗೆ ದುಃಖ ಆಗಬಹುದು ಆದರೆ ಬ್ರಹ್ಮದೇವರಿಗೆ ಮಾತ್ರ ಉತ್ತಮಾಭಿಮಾನಿಗಳಿಗೆ ದುಃಖವಾಗುವುದಿಲ್ಲ ಅದರಂತೆ ದೇಹಾದಿಗಳ ಅಭಿಮಾನಿಗಳಾದಂತಹ ಅಸುರರಿಗೆ ದುಃಖವಾಗಬಹುದೇ ಹೊರತು ಅಥವಾ ಮಧ್ಯಮಾಭಿಮಾನಿಯಾದ ಈ ಜೀವನಿಗೆ ದುಃಖವಾಗಬಹುದೇ ಹೊರತು ಉತ್ತಮಾಭಿಮಾನಿಗಳಾದಂತಹ ದೇವತೆಗಳಿಗೆ ಮಾತ್ರ ಸರ್ವಥಾ ದುಃಖವಾಗೋದಿಲ್ಲ ಎಂಬುದಾಗಿ ತಿಳಿಸ್ತಾರೆ ಜನ್ಮಾಧಿಕೃತ ದುಃಖಂತೂ ದೇಹಮ ಅದನ್ನು ವಿವೇಕ ಮಾಡಿ ತೋರಿಸ್ತಾರೆ ಯಾವ ದುಃಖ ಯಾರಿಗೆ ಅಂತ ಜನ್ಮಾಧಿಕೃತ ದುಃಖಂತೂ ದೇಹಮಾನ್ಯ ಅಸುರಸ್ಯ ಜನ್ಮ ಅಥವಾ ಮರಣ ಅಥವಾ ರೋಗ ಜನ್ಮಾದಿ ಆದಿ ಎಂಬ ಶಬ್ದ ಆದಿಪದದಿಂದ ಮರಣ ಅಥವಾ ರೋಗಗಳನ್ನು ತೆಗೆದುಕೊಳ್ಳಬಹುದು ಜನ್ಮ ಆಗುವಾಗ ಪ್ರಸವ ದುಃಖ ಆಗತ್ತೆ ಅರ್ಥಾತ್ ಆ ಜನ್ಮ ಕಾಲದಲ್ಲಿ ಗರ್ಭವಾಸಾದಿಗಳು ಹೊರಗೆ ಬರುವಾಗ ಇವನಿಗೇನೆಲ್ಲ ದುಃಖ ಆಗತ್ತೆ ಅದು ಮರಣಕಾಲದಲ್ಲಿ ಬಹಳ ದುಃಖವಾಗ್ತದೆ ಅಂತ ಹೇಳ್ತಾರೆ ನೂರು ಚೇಳು ಕಡೆದಷ್ಟು ದುಃಖವಾಗ್ತದೆ ಅಂತ ಆ ತರಹದ ದುಃಖ ಅಥವಾ ನಾನಾ ರೋಗಗಳು ದೇಹಕ್ಕೆ ಆದಾಗ ಆಗುವ ದುಃಖ ಈ ಎಲ್ಲ ದುಃಖಗಳು ಯಾರಿಗೆ ಆಗತ್ತೆ ಅಂದರೆ ದೇಹಾಭಿಮಾನಿಯಾದ ಒಬ್ಬ ದೈತ್ಯ ಇದ್ದಾನೆ ಹಸುರ ಆ ಹಸುರನಿಗೆ ಈ ದುಃಖವಾಗತ್ತೆ ಬಹಳ ದುಃಖವಾಗತ್ತೆ ನಮಗಾಗುವ ದುಃಖ ಬಹಳ ಸ್ವಲ್ಪ ಆದರೆ ಹಸುರರಿಗೆ ಆಗುವ ದುಃಖ ಬಹಳ ಇಲ್ಲಿ ಯಾವುದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದಾರೆ ಅಂತಂದರೆ ನಮಗೆ ದುಃಖ ಸ್ವಲ್ಪ ಕಡಿಮೆ ಆಗಬೇಕು ಅನ್ನುವುದಕ್ಕೋಸ್ಕರ ನ ದುಃಖಂ ಅಂತ ಅದಕ್ಕೋಸ್ಕರನೇ ಪಾಂಡವರಿಗೆ ವನವಾಸದ ಪ್ರಸಂಗದಲ್ಲಿ ಬೇರೆ ಬೇರೆ ತರಹದ ರಾಜರ ಕಥೆಗಳನ್ನೆಲ್ಲ ಉಪದೇಶ ಮಾಡ್ತಾರೆ ನಲದಮಯಂತಿ ಕಥೆ ಯಾಕೆ ಅಂದರೆ ಎಷ್ಟೆಷ್ಟು ಕಷ್ಟಪಟ್ಟವರು ದುಃಖಪಟ್ಟವರೆಲ್ಲ ಇದ್ದಾರೆ ಹಾಗಿರುವಾಗ ಅಂಥವರೆಲ್ಲರ ಮುಂದೆ ನಮಗಾದ ದುಃಖ ಏನಲ್ಲ ಇದು ಅಂತ ತಿಳಿಬೇಕು ದೇವರನ್ನು ನಮಗೆ ಮಾಡಿದ್ದು ಬಹಳ ದೊಡ್ಡ ಅನುಗ್ರಹ ಅಂತ ನಮಗಾದ ಸ್ವಲ್ಪ ದುಃಖವನ್ನೇ ನಾವು ಬಹಳ ಅಂತ ತಿಳ್ಕೊಂಡ್ರೆ ಆಗ ಅದರಿಂದ ಆಗುವ ವೇದನೆ ಹೆಚ್ಚು ನಮಗೇನ ಕಷ್ಟ ಬಂದಿದೆ ಇದಕ್ಕಿಂತ ಕಷ್ಟ ಬಂದಂತಹ ಭಾರಿ ಭಾರಿ ಜನ ಎಲ್ಲ ಇದ್ದಾರೆ ಅವರ ಮುಂದೆ ನನಗೆ ಬಂದದ್ದೇನಲ್ಲ ಅಂತನಿಸಿದರೆ ಸಮಾಧಾನ ಆಗಿಬಿಡ್ತದೆ ಹಾಗೆ ನನ್ನ ದೇಹಕ್ಕೆ ಒಂದು ರೋಗ ಆಗಿದೆ ಆ ರೋಗದಿಂದ ನನಗೆ ನೋವು ದುಃಖ ಆಗ್ ನೋವಾಗ್ತಾಯಿದೆ ಈ ನೋವು ದುಃಖಗಳು ನನಗೇನಾಗ್ತಾಯಿದಿವೆಯೋ ಇದಕ್ಕಿಂತಲೂ ನೂರು ಪಟ್ಟು ಸಾವಿರ ಪಟ್ಟು ಇದೇ ದೇಹಾಭಿಮಾನಿಗಳಾದಂತಹ ಅಸುರರಿಗೆ ಆಗತ್ತೆ ಎಂಬುದಾಗಿ ನಾನು ತಿಳಿದರೆ ಹಾಗಾದರೆ ನನಗೆ ಸ್ವಲ್ಪೇ ಆಗ್ತಾ ಇದೆಯಲ್ಲ ಎಷ್ಟೋ ಸಮಾಧಾನ ಆಗುತ್ತೆ ಅವ ನನಗೇ ಬಹಳ ಅಂತ ನಾನು ತಿಳಿಯೋದಲ್ಲ ಇದರಿಂದ ಆಗುವ ನನಗೆ ಇಷ್ಟು ಅಲ್ಪ ಅವರಿಗೆ ಆದದ್ದು ಇಷ್ಟು ಬಹಳ ಇಷ್ಟು ಕಡಿಮೆ ನನಗೆ ದೇವರು ಕೊಟ್ಟಿದ್ದಾನಲ್ಲ ಅನ್ನೋ ಒಂದು ಸಮಾಧಾನ ನಮಗೆ ಸಿಗತ್ತೆ ಆ ದೃಷ್ಟಿಯಲ್ಲಿ ತಿಳಿಸ್ತಾರೆ ಜನ್ಮ ಅಧಿಕೃತ ದುಃಖಂತೂ ದೇಹಮಾನ್ಯ ಅಸುರಸ್ಯ ಸುಪ್ತಾದ್ಯಪ್ಯಯಜಂ ದುಃಖಂ ಅಸುರೇಂದ್ರಿಯ ಮಾನಿನ ಸುಪ್ತಿ ಅಂದರೆ ಸ್ವಪ್ನ ಸ್ವಪ್ನದ ಪ್ರಸಂಗದಲ್ಲಿ ನಮಗೆ ದುಃಖವಾಗತ್ತೆ ಯಾವುದೋ ಅನಿಷ್ಟವಾದ ಸ್ವಪ್ನಗಳು ನಮಗೆಲ್ಲ ಭಯಾನಕವಾದ ಸ್ವಪ್ನಗಳು ಬಿದ್ದಾಗ ಅಥವಾ ಆದಿ ಶಬ್ದದಿಂದ ಮನೋರಥ ಕೆಲವೊಂದು ಸಂದರ್ಭದಲ್ಲಿ ಎಚ್ಚರ ಇದ್ದಾಗಲೇ ಏನೋ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತದೆ ಮನೋರಥ ಮೊದಲನೇ ದಿವಸ ಬಂತಲ್ಲ ಪಾಠದಲ್ಲಿ ಸ್ವಪ್ನ ಮನೋರಥವು ಯಥ ಮನೋರಥಗಳು ಅದು ಒಳ್ಳೆಯದು ಇರ್ಬೋದು ಕೆಟ್ಟದೂ ಇರ್ಬೋದು ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾ ಹೋಗ್ತದೆ ಮನಸ್ಸಿನಲ್ಲಿ ಆ ವಿಚಾರಗಳು ಬರೋದರಿಂದಲೇ ದುಃಖ ಆಗತ್ತೆ ನಾನು ಈಗ ಹೋಗ್ತಾ ಇರ್ತೀನಿ ಯಾರೋ ಬರ್ತಾರೆ ಹೊಡೆದು ಬಿಡ್ತಾರೆ ಕ್ರಾಸ್ ಮಾಡ್ತಾ ಇರುವಾಗ ದೊಡ್ಡ ಟ್ರೈನ್ ಬರ್ತದೆ ಆಕ್ಸಿಡೆಂಟ್ ಆಗಿಬಿಡ್ತದೆ ಸತ್ತು ಬಿಟ್ಟಾಗೆ ಕೈಕಾಲು ಕತ್ತಿರಿಸ್ರೆ ಏನೇನೋ ವಿಚಾರಗಳು ಸುಮ್ಮನೆ ಮಲ್ಕೊಂಡಿರೋದಿಲ್ಲ ಎಚ್ಚರನೇ ಇರ್ತಾನೆ ಅವನು ಹೀಗೆಲ್ಲ ವಿಚಾರ ಮಾಡ್ತಾ ಇರ್ತಾನೆ ವಿಚಾರ ಮಾಡಿ ಮನಸ್ಸಿಗೆ ದುಃಖ ಮಾಡ ಆ ತರಹದ ಮನೋರಥದಿಂದ ಬರುವ ದುಃಖ ಅಪ್ಯಯ ಅಂದರೆ ಮೂರ್ಛೆ ಮೂರ್ಛಾವಸ್ಥೆಯಲ್ಲಿ ವಿಶೇಷವಾಗಿ ದುಃಖವಾಗುತ್ತೆ ಏನಾದರೂ ಆಘಾತಾದಿಗಳಾದಾಗ ಮೂರ್ಛೆ ಬರ್ತದಲ್ಲ ಮೂರ್ಛಾವಸ್ಥೆಯಲ್ಲಿಯೂ ದುಃಖ ಆಗುತ್ತೆ ಈ ದುಃಖ ಯಾರಿಗೆ ಅಂತ ಒಂದು ಸ್ವಪ್ನ ಕಾಲದಲ್ಲಿ ಆಗುವಂತಹ ಅನಿಷ್ಟ ದರ್ಶನಾದಿಗಳಿಂದ ಆಗುವ ದುಃಖ ಅಥವಾ ಮನೋರಥ ಅನಿಷ್ಟ ವಿಷಯಕವಾದ ಮನೋರಥದಿಂದ ಆಗುವ ದುಃಖ ಅಥವಾ ಮೂರ್ಛಾವಸ್ಥೆಯಲ್ಲಿ ಆಗುವಂತಹ ದುಃಖ ಸುಪ್ತಿ ಆದಿ ಅಪ್ಪೇಜಂ ದುಃಖಂ ಇವುಗಳೆಲ್ಲ ಯಾರಿಗೆ ಅಂದರೆ ಅಸುರೇಂದ್ರಿಯ ಮಾನಿನ ಇಂದ್ರಿಯಾಭಿಮಾನಿಗಳಾದಂತಹ ಹಸುರರಿಗೆ ಈ ಎಲ್ಲ ದುಃಖ ಆಗ್ತದೆ ಜನ್ಮ ಮರಣಾದಿಗಳಿಂದ ಆಗುವ ದುಃಖ ದೇಹಾಭಿಮಾನಿಯಾದ ಹಸುರನಿಗೆ ಈ ಸ್ವಪ್ನ ಮನೋರಥ ಹಾಗೂ ಮೂರ್ಛಾವಸ್ಥೆಗಳಿಂದ ಬರುವ ದುಃಖ ಇದು ಇಂದ್ರಿಯಾಭಿಮಾನಿಯಾದ ದೇವತೆಗೆ ಆಗತ್ತೆ ಇದು ಹಸುರನಿಗೆ ಇಂದ್ರಿಯಾಭಿಮಾನಿಗಳಾದ ಅಸುರರಿಗೆ ಆ ದುಃಖ ವಿಶೇಷವಾಗಿ ಆಗತ್ತೆ ಇವನಿಗೂ ಆಗತ್ತೆ ಈ ಜೀವನಿಗೂ ಆಗತ್ತೆ ಮಧ್ಯಮಾಭಿಮಾನಿಗೂ ಆಗತ್ತೆ ಆದರೆ ವಿಶೇಷವಾಗಿ ಆ ಇಂದ್ರಿಯಾಭಿಮಾನಿಗಳಾದ ಅಸುರರಿಗೆ ಅಧಿಕವಾಗಿ ಆಗತ್ತೆ ಈ ಸುಪ್ತಾದ್ಯಪ್ಯೇಜಂ ಅನ್ನುವುದಕ್ಕೆ ಇನ್ನೂ ಅಭಿಪ್ರಾಯವನ್ನು ತಿಳಿಸ್ತಾರೆ ಸುಪ್ತಿ ಅಂದರೆ ಕೆಲವರ ತಾಮ್ರಪರ್ಣಿ ಆಚಾರ್ಯರ ಅಭಿಪ್ರಾಯದ ಪ್ರಕಾರ ಎರಡನ್ನೂ ಸ್ವೀಕಾರ ಮಾಡುತ್ತಾರೆ ಸುಪ್ತಿ ಅಂದರೆ ಗಾಢವಾದ ನಿದ್ರೆ ಸುಪ್ತಿ ಅದರ ಅಪ್ಪ್ಯಯ ಅಂದರೆ ಭಂಗ ಒಳ್ಳೆ ನಿದ್ರೆ ಹತ್ತಿರ್ತದೆ ಎಬ್ಬಿಸಿಬಿಡ್ತಾರೆ ಯಾರೋ ಹಾಗೆ ದುಃಖ ಆಗಿಬಿಡ್ತದೆ ಆ ಸುಪ್ತಿಯ ಅಪ್ಪ್ಯಯ ಅಂದರೆ ಗಾಢವಾದ ನಿದ್ರೆ ಅಥವಾ ಸ್ವಪ್ನ ಆ ಅವಸ್ಥೆಯಿಂದ ನಮ್ಮನ್ನು ಎಬ್ಬಿಸಿದಾಗ ಒಳ್ಳೆಯ ಸ್ವಪ್ನ ನೋಡ್ತಾ ಇರ್ತಾನೆ ಏನು ಅತ್ಯದ್ಭುತವಾದಂತಹ ರಾಜಮರ್ಯಾದೆ ಬೇಕಾದಷ್ಟು ಭಕ್ಷ್ಯಭೋಜ್ಯಾದಿಗಳು ಛತ್ರಚಾಮರ ವ್ಯಜನ ಏನು ತಾನೇ ಮೈಸೂರು ಮಹಾರಾಜನ ಹಾಗೆ ಅಂಬಾರಿಯ ಮೇಲೆ ಕುಳಿತು ಮೆರವಣಿಗೆ ಆಗ್ತಾಯಿದೆ ಇದೆಲ್ಲ ನೋಡ್ತಿರ್ತಾನೆ ಏನೋ ಇದ್ದಕ್ಕಿದ್ದಾಗಿ ಇವನೇ ರಾಜನಾದ ಹಾಗೆ ತತ್ಕ್ಷಣಕ್ಕೆ ವಿಜಯದಶಮಿ ದಸರಾ ಬಂದ ಹಾಗೆ ಇವನನ್ನು ಅಂಬಾರಿಯ ಮೇಲೆ ಕರ್ಕೊಂಡು ಬಂದ ಹಾಗೆ ಇದೆಲ್ಲ ನೋಡ್ತಾ ಇರುವಾಗ ಯಾರೋ ಎಬ್ಬಿಸಿದರೆ ಸಿಟ್ಟು ಬರ್ತದೆ ಎದ್ದು ಮೊದಲಿಗೆ ಕಪಾಳ ಕುಡಿತಾನೆ ಎಷ್ಟು ಚೆನ್ನಾಗಿತ್ತು ಮೆರವಣಿಗೆ ನೀನು ಯಾಕೆಬ್ಬಿಸಿದೆ ಅಂತ ಹೀಗೆ ಸ್ವಪ್ನದ ಭಂಗ ಅಥವಾ ಗಾಢವಾದ ನಿದ್ರೆಯಲ್ಲಿ ಏನು ಸ್ವಪ್ನ ಕಾಣಿಸ್ತಾ ಇರೋದಿಲ್ಲ ಆದರೆ ಆನಂದ ಇರ್ತದೆ ಎಬ್ಬಿಸಿದರೆ ದುಃಖ ಆಗ್ತದೆ ಆ ತರಹದ ದುಃಖ ಏನಿದೆ ಸುಪ್ತಾದ್ಯಪ್ಯಯಜಂ ದುಃಖಂ ಅದು ಯಾರಿಗೆ ಅಂದರೆ ಇಂದ್ರಿಯಾಭಿಮಾನಿಗಳಾದಂತಹ ಅಸುರರಿಗೆ ಎಂಬುದಾಗಿ ಹೀಗೂ ಈ ವಾಕ್ಯಕ್ಕೆ ಅಭಿಪ್ರಾಯವನ್ನು ತಿಳಿಸ್ತಾರೆ ಇನ್ನೊಂದು ಅಭಿಪ್ರಾಯವನ್ನು ಹೇಳ್ತಾರೆ ಸುಪ್ತಿಯಿಂದಲೇ ದುಃಖ ಅಂತ ಇದೇನು ರೀ ವಿಚಿತ್ರ ಸುಪ್ತಿ ಯಾವಾಗಲೂ ಸುಖ ಕೊಡುತ್ತೆ ಸುತ್ತಿಯಿಂದ ದು ಸುಪ್ತಿಯಿಂದ ದುಃಖ ಅಂದರೆ ಹಾಗೆ ಅರ್ಥ ಅಲ್ಲ ಸುಪ್ತಿಯಲ್ಲಿ ಕೇವಲ ಸುಖದ ಅನುಭವವೇ ಸುಪ್ತಿಯಿಂದ ದುಃಖ ಅಂದರೆ ಎದ್ದ ಮೇಲೆ ದುಃಖ ಈ ಎಬ್ಬಿಸಿದ್ದಕ್ಕಲ್ಲ ಎದ್ದ ಮೇಲೆ ದುಃಖ ಆಗತ್ತೆ ಏನು ದುಃಖ ಇಷ್ಟೊತ್ತು ನಾನು ಮಲಗಿಬಿಟ್ಟನಲ್ಲ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ನಾನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೆ ಸಕಾಲಕ್ಕೆ ಸಂಧ್ಯಾ ಮಾಡಬೇಕು ಅಂತ ಮಾಡಿದ್ದೆ ಅಥವಾ ಇನ್ಯಾವುದೋ ಸಾಮಾನ್ಯ ಲೌಕಿಕವಾದ ಭೋಗಗಳನ್ನು ಒಳ್ಳೆ ಊಟ ಮಾಡಬೇಕು ಅಂತ ಅಪೇಕ್ಷೆ ಇತ್ತು ಆಮಂತ್ರಣ ಕೊಟ್ಟಿದ್ದರು ಎಲ್ಲರನ್ನು ಕರ್ಕೊಂಡು ಹೋಗ್ತಾಯಿದ್ರು ಆವಾಗಿ ಇವನಿಗೆ ಗಾರ್ಡನ್ ಇದ್ರೆ ಅವರು ಯಾರು ಆಮಂತ್ರಣ ಕೊಟ್ಟಿದ್ದರೋ ವ್ಯಾನ್ ಕಳಿಸಿದ್ರು ಎಲ್ಲ ಉಳಿದೆಲ್ಲ ವಿದ್ವಾಂಸರು ಹೋಗಿಬಿಟ್ರು ಇವರೊಬ್ಬರೇ ಮಲ್ಕೊಂಡ್ಬಿಟ್ಟಿದ್ರು ಇವ್ರನ್ನ ಬಿಟ್ಟು ಹೋಗಿಬಿಟ್ರು ಎದ್ದ ಮೇಲೆ ದುಃಖ ಆಗ್ತದೆ ಮಲಗಿದಾಗ ಆನಂದನೇ ಇತ್ತು ಎದ್ದ ಮೇಲೆ ನನ್ನನ್ನು ಬಿಟ್ಟು ಹೋಗಿಬಿಟ್ರಲ್ಲ ಅಂತ ದುಃಖ ಆಗುತ್ತೆ ಆ ರೀತಿ ಸುಪ್ತಿಯಿಂದ ದುಃಖ ಅಲ್ಲ ಸುಪ್ತಿಯಿಂದ ಆನಂದ ಆದರೆ ಆ ಸುಪ್ತಿ ಕಾಲದಲ್ಲಿ ತನಗೇನು ಸಿಗಬೇಕಾಗಿತ್ತೋ ಆ ಪ್ರಯೋಜನ ಸಿಗಲಿಲ್ಲ ಅನ್ನುವುದಕ್ಕೋಸ್ಕರ ಇವನಿಗೆ ದುಃಖ ಆಗಬಹುದು ಅಥವಾ ಇದೀಗ ಹೇಳಿದಾಗೆ ಸುಪ್ತಿ ಭಂಗದಿಂದ ದುಃಖ ಆಗಬಹುದು ಈ ತರಹದ ದುಃಖಾದಿಗಳೇನಿವೆ ಈ ಎಲ್ಲ ತರಹದ ದುಃಖಾದಿಗಳು ಇಂದ್ರಿಯಾಭಿಮಾನಿಗಳಾದಂತಹ ಅಸುರರಿಗೆ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ ಕ್ಷುಣಿಮಿತ್ತಂತು ಯುಖಂ ಪ್ರಾಣಮಾನ್ಯಸುರಸ್ಯತ ಇನ್ನು ಹಸಿವು ಅದರಿಂದ ಆಗುವ ದುಃಖ ಪ್ರಾಣಾಭಿಮಾನಿಯಾದಂತಹ ಅಸುರನಿಗೆ ಆಗ್ತದೆ ಭಯತರ್ಷ ಯಾಕೆಂದರೆ ಹಸಿವಿಗೇ ಆ ಪ್ರಾಣವೇ ಕಾರಣವಾದದ್ದರಿಂದ ಪ್ರಾಣಾಭಿಮಾನಿಗಳಾದ ವಾಯುವಿಗೆ ಅಭಿಮಾನಿಗಳಾದಂತಹ ಏನು ಅಸುರರಿದ್ದಾರೋ ಅವರಿಗೆ ಭಯತರ್ಷಾದಿಜಂ ದುಃಖಂ ಮನೋಮಾನ್ಯಸುರಸೆ ಚ ಭಯ ತರ್ಷ ರ್ಷ ಅನ್ನುವುದಕ್ಕೆ ಕಾಮಕ್ರೋಧಗಳ ವಿಶೇಷವಾದ ಒಂದು ಉದ್ವೇಗ ಇವುಗಳೇ ಮೊದಲಾದವುಗಳಿಂದ ಆಗುವಂತಾ ದುಃಖ ಇದು ಮನೋಭಿಮಾನಿಯಾದಂತಹ ಅಸುರನಿಗೆ ಆಗ್ತದೆ ಕೇವಲಂತು ಆಂತರಂ ದುಃಖಂ ಬುದ್ಧಿಮಾನ್ಯ ಅಸುರಸ್ತೆ ಆಂತರವಾದ ದುಃಖ ಆಂತರವಾದ ದುಃಖ ಅಂದರೆ ಯಾವುದು ಇದು ಬುದ್ಧಿ ಅಭಿಮಾನಿಯಾದ ಅಸುರನಿಗೆ ಹೇಳತಾ ಇದ್ದಾರೆ ಆದ್ದರಿಂದ ಬುದ್ಧಿಗೆ ಸಂಬಂಧಪಟ್ಟದ್ದು ಅಂತ ಬುದ್ಧಿಯ ಕೆಲಸ ಏನು ಅಂತ ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ ಅಂದರೆ ನಿಶ್ಚಯ ನಿಶ್ಚಯಾತ್ಮಕವಾದ ಜ್ಞಾನ ಇದು ಬುದ್ಧಿ ಹಾಗಾದರೆ ಕೆಲವೊಮ್ಮೆ ಅನಿಷ್ಟ ನಿಶ್ಚಯವಾಗತ್ತಲ್ಲ ಆ ನಿಶ್ಚಯವಾದಾಗ ಈ ಅನಿಷ್ಟ ಈ ಅನರ್ಥ ಆಗೋದು ನಿಶ್ಚಿತಾಂತ ಬುದ್ಧಿಗೆ ಅನಸ್ತದಲ್ಲ ಆಗ ಅದು ಬುದ್ಧಿಭಿಮಾನಿಯಾದ ಅಸುರನಿಗೆ ದುಃಖವಾಗುತ್ತೆ ಅನಿಷ್ಟ ನಿಶ್ಚಯಗಳು ಆಯಿತು ಇನ್ನೊಂದು ತಿಂಗಳಿಗೆ ನನ್ನ ಉದ್ಯೋಗ ಹೋಗುತ್ತೆ ಅಂತ ಗೊತ್ತಾಯಿತು ಆ ಅನಿಷ್ಟದ ನಿಶ್ಚಯ ಆಯಿತು ಯಾವುದೋ ಒಂದು ಕಾರಣಕ್ಕೆ ಹೀಗಾಗೋದಿದೆ ಇನ್ನು ಮುಂದೆ ಅನಿಷ್ಟ ಅಂತ ನಿಶ್ಚಯವಾಗಿಬಿಟ್ರೆ ಈಗಿನಿಂದಲೇ ಅವನಿಗೆ ದುಃಖ ಪ್ರಾರಂಭ ಅಥವಾ ಇನಿಗೆ ಇಂಥ ದೊಡ್ಡ ರೋಗ ಆಗಿದೆ ಕ್ಯಾನ್ಸರ್ ಆಗಿದೆ ಸರಿಯಾಗಿ ಇನ್ನು ಮೂರು ತಿಂಗಳು ಆಮೇಲೆ ನೀನು ಬದುಕೋದಿಲ್ಲ ಅಂತ ಒಬ್ಬನಿಗೆ ಹೇಳಿಬಿಟ್ರೆ ಆ ಅನಿಷ್ಟದ ನಿಶ್ಚಯ ಅವನಿಗೆ ಆಯಿತು ಅದರಿಂದ ಅವನಿಗೆ ದುಃಖವಾಗುತ್ತೆ ಈ ತರಹ ನಿಶ್ಚಯಾತ್ಮಕವಾದ ಜ್ಞಾನ ಏನು ಬುದ್ಧಿಗೆ ಬರ್ತದೆ ಅನಿಷ್ಟ ನಿಶ್ಚಯ ಅದರಿಂದ ಆಗುವ ದುಃಖ ಇದು ಬುದ್ಧಿ ಅಭಿಮಾನಿಯಾದಂತಹ ಅಸುರನಿಗೆ ಬರ್ತದೆ ಇನ್ನು ನೀಚೋಸ್ಮೀತಿ ತು ಎದುಃಖಂ ಅಹಂ ಮಾನ್ಯ ಅಸುರಸೆಚ್ಚ ನಾನು ನೀಚ ನನಗೆ ಈ ತರಹದ ಯೋಗ್ಯತೆ ಇಲ್ಲ ಇಂತಹ ಗುಣ ಇಲ್ಲ ಅಂತನ್ನುವ ಒಂದು ಇನ್ಫೀರಿಯಾರಿಟಿ ಅದರಿಂದಾಗಿ ಏನು ಒಂದು ದುಃಖ ಬರ್ತದೆ ಅದು ಅಹಂಕಾರಕ್ಕೆ ಅಭಿಮಾನಿಯಾದಂತಹ ಅವುಗಳೆಲ್ಲ ಮನಸ್ಸಿನ ಪ್ರಭೇದ ಅಂತಹ ಮನಸ್ಸಿನ ಒಂದು ಪ್ರಭೇದ ರೂಪವಾದ ಅಹಂಕಾರಕ್ಕೆ ಅಭಿಮಾನಿಯಾದ ಅಸುರನಿಗೆ ಅಹಂ ನೀಚ ಅಂತನ್ನುವ ದುಃಖ ನಾನು ಸಣ್ಣವ ನನ್ನಿಂದ ಆಗೋದಿಲ್ಲ ಅವರೆಲ್ಲ ಬಹಳ ಮುಂದೆ ಹೋಗ್ತಾರೆ ನನಗಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಏನೊಂದು ಕೊರಗಿದೆ ಆ ಕೊರಗಿನಿಂದ ಆಗುವ ದುಃಖ ಅದು ಅಹಂಕಾರಾಭಿಮಾನಿಯಾದಂತಹ ಹಸುರನಿಗೆ ಆಗ್ತದೆ ಅತೀತಾದಿ ಸ್ಮೃತೇರ್ದುಃಖಂ ಅತೀತಾದಿ ಪದಾರ್ಥಗಳ ಸ್ಮರಣೆ ಅದರಿಂದ ಆಗುವ ದುಃಖ ಅತೀತ ಪದಾರ್ಥದ ಸ್ಮರಣೆ ಆದಿಪದಿಂದ ವರ್ತಮಾನದ ಸ್ಮರಣೆ ಅನಾಗತವಾದದ್ದರ ಸ್ಮರಣೆ ಇವೆಲ್ಲದರಿಂದ ಆಗುವ ದುಃಖ ಇದು ಹೇಗೆ ಸಾಧ್ಯ ಸ್ಮರಣೆ ಯಾವಾಗಲೂ ಅತೀತದ್ದೇ ಬರುತ್ತೆ ಸ್ಮರಣೆ ಅತೀತದ ಸ್ಮರಣೆ ಬರಬಹುದೇ ಹೊರತು ವರ್ತಮಾನದ ದರ್ಶನ ಆಗ್ತದೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರ್ತದೆ ಅನಾಗತವಾದ ಪದಾರ್ಥದ ಜ್ಞಾನವೇ ನಮಗಿನ್ನೂ ಬಂದಿರೋದಿಲ್ಲ ಸಂಸ್ಕಾರವೇ ಇಲ್ಲ ಸ್ಮರಣೆ ಬರೋದು ಹೇಗೆ ಅತೀತ ಆದಿಸ್ಮೃತೆ ಈ ಆದಿ ಎಂಬ ಶಬ್ದ ಬಹಳ ಭಯಾನಕ ಇತ್ತು ಪ್ರಯೋಗ ಮಾಡಿಬಿಡ್ತಾರೆ ಕೆಲವೊಂದು ಸಲ ಆದರೆ ಅರ್ಥ ಏನು ಅಂತ ಬಹಳ ಆಲೋಚನೆ ಮಾಡೋದಿಲ್ಲ ದಯಮಾಡಿ ಎಲ್ಲ ಭಕ್ತಾದಿಗಳು ಒಂದನ್ನು ಗಮನಿಸಬೇಕು ಅಂತ ಭಕ್ತಾದಿಗಳು ಅಂದರೆ ಪಾಪ ಬಂದವರೆಲ್ಲ ಭಕ್ತರೇ ಇಲ್ಲಿ ಆದಿ ಅಂದರೆ ಯಾರವರು ಅಂದರೆ ದ್ವೇಷಗಳು ಕೆಲವರು ಬಂದಿದ್ದಾರೆ ಅಂತ ಆಗತ್ತೆ ಇಲ್ಲಿ ಆದರೆ ಅನೌನ್ಸ್ ಅಂದರೆ ಅನೌನ್ಸ್ಮೆಂಟ್ ಮಾಡೋರು ತಪ್ಪಲ್ಲ ಆದಿ ಶಬ್ದದ ಮಹಿಮಾ ಹಾಗಿದೆ ಅದು ಭಕ್ತಾದಿಗಳು ಅಂದರೆ ಏನು ಆದಿ ಶಬ್ದದ ಪ್ರಯೋಗ ಮಾಡುವಾಗ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅತೀತಾದಿ ಸ್ಮರಣ ಅಂದರೆ ಅತೀತದ್ದೇ ಇರೋದು ಆದಿಯೇ ನಿನ್ನ ಅದಕ್ಕೆ ಹೇಳ್ತಾರೆ ಹಾಗಲ್ಲ ವರ್ತಮಾನದ ಸ್ಮರಣವು ಉಂಟು ಬಹಳ ನೆನಪಾಗ್ತಾಯಿದೆ ನಮ್ಮ ತಂದೆ ತಾಯಿದು ಅಂತಂತಾರೆ ಎಲ್ಲಿಯೋ ದೂರದಲ್ಲಿರ್ತಾರೆ ಚೆನ್ನೈಯಲ್ಲಿದ್ದಾರೆ ಬೆಂಗಳೂರಲ್ಲಿ ಅವರ ತಂದೆ ತಾಯಿಗಳಿದ್ದಾರೆ ಅವರೇನು ಅತೀತರೇನು ಪಾಪ ಬದುಕಿದ್ದಾರೆ ತಂದೆ ತಾಯಿ ನೆನಪು ಬಹಳ ಆಗ್ತದೆ ಬಿಕ್ಕು ಬರ್ತದೆ ಅಂತಂತಾನೆ ಹಾಗಾದರೆ ವರ್ತಮಾನವಾದ ಪದಾರ್ಥಗಳು ಕೂಡ ದೂರದಲ್ಲಿದ್ದಾಗ ಕಣ್ಣೆದುರಿಗಿಲ್ಲದೆ ಇದ್ದಾಗ ಸ್ಮರಣೆ ಬರಬಹುದು ಎಂತಪ್ಪಿಲ್ಲ ಹಾಗೆ ಅತೀತ ಪದಾರ್ಥದ ಸ್ಮರಣೆ ವರ್ತಮಾನವಾದರೂ ಕೂಡ ದೂರದಲ್ಲಿದ್ದಾಗ ವ್ಯವಧಾನ ಇದ್ದಾಗ ನಮಗೆ ಅದು ಕಣ್ಣಿಗೆ ಕಾಣುವುದಿಲ್ಲ ಪ್ರತ್ಯಕ್ಷ ಜ್ಞಾನ ಇರೋದಿಲ್ಲ ಆದರೆ ಹಿಂದೆ ನೋಡಿದ್ದರ ಸಂಸ್ಕಾರದಿಂದ ವರ್ತಮಾನ ವಸ್ತುಗಳ ಸ್ಮರಣೆಯೂ ನಮಗೆ ಬರಬಹುದು ಅಥವಾ ಅನಾಗತವಾದ ಪದಾರ್ಥಗಳ ಬಗ್ಗೆಯೂ ಕೂಡ ನಮಗೆ ಶಾಬ್ಧಬೋಧ ಬಂದಿರ್ತದೆ ಅರ್ಥಾತ್ ಯಾರೋ ಹೇಳಿರ್ತಾರೆ ಮುಂದೆ ನಿನಗೆ ಹೀಗಾಗೋದಿದೆ ಅಂತ ಅಂದರೆ ಮುಂದೆ ಆಗುವ ವಸ್ತುವಿನ ಜ್ಞಾನವೂ ನನಗೆ ಬಂದ್ಬಿಟ್ಟಿದೆ ಏನೋ ಒಂದು ಇದೀಗ ಹೇಳಿದ್ನಲ್ಲ ಹಾಗೆ ಮುಂದೆ ಆಗುವಂತಹ ಯಾವುದೋ ಒಂದು ತರಹದ ಮೊದಲೇ ಸೂಚನೆ ಮಾಡಿರ್ತಾರೆ ಆ ಸೂಚನೆ ಮಾಡಿದ್ದಕ್ಕಿದ್ದ ಒಮ್ಮೆ ನೆನಪಾಗಿಬಿಡ್ತದೆ ಅಯ್ಯೋ ನನಗೆ ಹೀಗಾಗ್ತದೆ ಅಂತ ಹೇಳಿದ್ದಾರಲ್ಲ ಅಂತ ನೆನಪಾಗಿ ಮತ್ತೆ ದುಃಖ ಆಗ್ತದೆ ಹೀಗೆ ಅತೀತವಾದಂತಹ ನಡೆದು ಹೋದ ಘಟನೆಗಳನ್ನು ನೆನೆಸಿಕೊಂಡು ಆಗುವ ದುಃಖ ಈಗನೇ ದೂರದಲ್ಲಿ ಇದ್ದದ್ದು ಯಾವುದೋ ಒಂದು ತರಹದ ಅನಿಷ್ಟ ಅದನ್ನು ನೆನೆಸಿಕೊಂಡು ಆಗುವ ದುಃಖ ಮುಂದೆ ಅನಿಷ್ಟ ಆಗುವುದಿದೆ ಎನ್ನುವುದರ ಬಗ್ಗೆ ನನಗೆ ಮೊದಲೇ ತಿಳುವಳಿಕೆ ಬಂದಿದ್ದರೆ ಅದರ ನೆನಪು ಮತ್ತೆ ಮತ್ತೆ ಯಾವಾಗತ್ತೋ ಆವಾಗೆಲ್ಲ ಆಗುವ ದುಃಖ ಈ ಎಲ್ಲ ತರಹದ ಅತೀತಾದಿ ಸ್ಮೃತಿಗಳಿಂದ ಬರುವ ದುಃಖವೇನುಂಟೋ ಇದು ಚಿತ್ತಾಭಿಮಾನಿಯಾದ ಅಸುರ ಅವನು ಯಾರಲ್ಲ ಕಲಿ ಅವನು ಆ ಚಿತ್ತಾಭಿಮಾನಿಯಾದಂತಹ ಅಸುರನಿಗೆ ಕಲಿಗೆ ಆ ದುಃಖ ಆಗ್ತದೆ ಅಂದರೆ ಇದನ್ನು ಕಲಿಗೆ ಎಲ್ಲ ದುಃಖನೂ ಆಗ್ತದೆ ನಿಜವಾಗಿ ಆದರೆ ಈ ತರಹದ ದುಃಖ ಸ್ಪೆಷಲ್ಲಾಗಿ ಅವನಿಗೆ ಹೇಳ್ತಾ ಇದ್ದಾರೆ ಅಂದರೆ ತಿಳ್ಕೊಳ್ಳಿ ಯಾಕೆ ಈ ಸ್ಮರಣದಿಂದ ಆಗೋ ದುಃಖ ಬಹಳ ಇದು ಅನುಭವ ಒಂದು ಕ್ಷಣ ಇರ್ತದೆ ಆದರೆ ಆಮೇಲೆ ಸ್ಮರಣದಿಂದ ಆಗುವ ದುಃಖನೇ ಬಹಳ ಯಾರೋ ತನಗೆ ಬೇಕಾದವರು ತನ್ನನ್ನು ಅಗಲಿದರು ಅಂತನ್ನುವುದಕ್ಕೆ ದುಃಖ ಆಗ್ತದೆ ಅಗಲಿದರು ಅನ್ನುವ ಅನುಭವ ಬಂದದ್ದು ಒಂದು ಕ್ಷಣದಲ್ಲಿ ಆಗ ದುಃಖ ಆಯಿತು ಆದರೆ ಮುಂದೆಲ್ಲ ಅದರ ನೆನಪು ಬರೀ ಆ ಸ್ಮರಣಂದು ಎಷ್ಟು ಸಲ ನೆನೆಸ್ತಾನೆ ಅಷ್ಟು ಸಲ ದುಃಖ ಆಗ್ತಾ ಇರ್ತದೆ ಹಾಗಾದರೆ ಆ ಸ್ಮರಣದಿಂದ ಆಗುವ ದುಃಖವೇ ಬಹಳ ಹೊತ್ತು ಬಹಳ ಆಗೋದು ಅನ್ನೋದಕ್ಕಾಗಿ ಅದನ್ನು ದೊಡ್ಡದಾದ ಆ ಬಹುಮಾನವನ್ನು ಕಲಿಗೆ ಕೊಟ್ಟಿದ್ದಾರೆ ಚಿತ್ತಾಭಿಮಾನಿಯಾದಂತಹ ಅಸುರ ಕಲಿಗೆ ಆಗ್ತದೆ ಈ ಉಳಿದ ಎಲ್ಲ ಅಭಿಮಾನಿಗಳಾದ ಅಸುರರಿಗೆ ಆಗುವ ದುಃಖವೂ ಕೊನೆಗೆ ಕಲಿಗೆ ಆಗೇ ಆಗತ್ತೆ ಇದು ವಿಶೇಷವಾಗಿ ಆಗ್ತದೆ ಜೀವಮಾನ್ಯ ಅದನ್ನೇ ಬರೆದರು ಜೀವಮಾನ್ಯ ಅಸುರಸ್ಸ್ಯಾತ್ ತತ್ಸರ್ವ ಸಮುದಾಯತಃ ಜೀವಾಭಿಮಾನಿಯಾದ ಕಲಿಗೆ ಎಲ್ಲ ದುಃಖವೂ ಆಗ್ತದೆ ವಿಷ್ಣುದ್ರೋಹವನ್ನು ಮಾಡುವ ವಾಯುದ್ರೋಹವನ್ನು ಮಾಡುವ ಮಹಾ ದುಷ್ಟನಾದ ಪಾಪಿಷ್ಠನಾದ ಕಲಿಗೆ ಆ ಪಾಪದ ಪರಿಣಾಮ ಏನು ನೋಡಿ ತಾನು ಮಾಡುವ ಕರ್ಮಗಳಿಗೆ ತನಗೆ ದುಃಖ ಅಲ್ಲ ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಜೀವರಾಶಿಗಳು ಅನುಭವಿಸುವ ದುಃಖದಲ್ಲಿ ಅವನಿಗೆ ಪಾಲಿದೆ ಎಲ್ಲರೂ ಅನುಭವಿಸುವ ದುಃಖಕ್ಕಿಂತಲೂ ಅಧಿಕವಾದ ದುಃಖ ಅವನಿಗೆ ಆಗತ್ತೆ ನಾವು ಕೆಳಗೆ ಬಿದ್ದರೆ ಸರಿ ನಮಗೂ ಒಂದು ದುಃಖ ಆದರೆ ಆ ಕೆಳಗೆ ಬಿದ್ದದ್ದರಿಂದ ಆಗುವ ದುಃಖ ನನ್ನ ಅಭಿಮಾನಿಯಾದಂತಾ ಕಲಿಗೆ ಅನಂತ ದುಃಖ ಆಗ್ತದೆ ಭಗವಂತನ ದ್ರೋಹ ಮಾಡಿದ್ದರ ಪರಿಣಾಮ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಿ ಏವಮೇವ ಸುಖಂ ದೇವೇಶು ಇದರಂತೆಯೇ ಸುಖ ದೇವತೆಗಳಿಗೆ ಆಗ್ತದೆ ಅಂತ ತಿಳಿಯಿರಿ ಒಂದೇ ಒಂದು ಸುಖ ಒಂದು ಹಣ್ಣು ತಿಂದರೆ ನನಗೆ ಒಂದು ಸುಖ ಆದರೆ ಆ ತರಹದ ಸುಖ ಇಂದ್ರಿಯಾಭಿಮಾನಿಗಳಾದ ದೇವತೆಗಳಿಗೆ ಹತ್ತು ಪಟ್ಟು ಅವರಿಗಿಂತಲೂ ಉತ್ತಮರಾದ ದೇವತೆಗಳಿಗೆ ಇನ್ನೂ ಹೆಚ್ಚಾಗತ್ತೆ ಬ್ರಹ್ಮದೇವರಿಗೆ ಸುಖ ಅಪಾರವಾದ ಸುಖ ಒಂದೇ ಒಂದು ಹಣ್ಣು ತಿನ್ನುವುದರಿಂದ ನನಗೆ ಆಗುವ ಸುಖ ಒಂದಾದರೆ ಬ್ರಹ್ಮದೇವರಿಗೆ ಆಗುವ ಸುಖ ಅಪಾರ ಯಾರ್ಯಾರಿಗೆ ಯಾವ್ಯಾವ ಥರದ್ದಾಗತ್ತೆ ಅಂತ ಇದೀಗ ಮೇಲೆ ಹೇಳಿದ ಹಾಗೆ ನಮ್ಮ ದೇಹಕ್ಕೆ ಏನಾದರೂ ಸುಖ ಆದರೆ ಅದು ದೇಹಾಭಿಮಾನಿಯಾದ ದೇವತೆಗೆ ದೇಹದಲ್ಲಿ ಪುಷ್ಟಿಯಾಗತ್ತೆ ದೇಹ ಪುಷ್ಟಿಯಾದಿನ ಜಾಯಮಾನಂ ಸುಖಂ ದೇಹೋತ್ತಮಾಭಿಮಾನಿ ದೇವೇಶು ದೇಹಕ್ಕೆ ಒಂದು ಪುಷ್ಟಿ ಒಳ್ಳೆ ಊಟ ಆಯಿತು ದೇಹಕ್ಕೆ ಒಂದು ಪುಷ್ಟಿಯಾಯಿತು ಅದರಿಂದ ಸುಖ ಅದು ದೇಹಾಭಿಮಾನಿ ದೇವತೆಗೆ ಇಂದ್ರಿಯಗಳಿಗೆ ಒಂದು ಒಳ್ಳೆಯ ಶಕ್ತಿ ಬಂತು ಅದು ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅದರಿಂದ ಆಗುವಂತಹ ಸುಖ ನಾನಾ ವಿಧವಾದ ಭೋಗಗಳನ್ನು ಭೋಜನಾದಿಗಳ ಉಪವಾಸದಿಂದ ಹಸುವಿನಿಂದ ಆಗುವ ದುಃಖ ಪ್ರಾಣಾಭಿಮಾನಿ ಅಸುರನಿಗೆ ಆದರೆ ಹೊಟ್ಟೆ ತುಂಬ ಊಟ ಆಗುವುದರಿಂದ ಆಗುವ ಸುಖ ಪ್ರಾಣಾಭಿಮಾನಿಗಳಾದ ದೇವತೆಗಳಿಗೆ ಆಗತ್ತೆ ಧೈರ್ಯಾದ ನಿಮಿತ್ತಕವಾದಂತಹ ಸುಖ ಮನೋಭಿಮಾನಿ ದೇವತೆಗಳಿಗೆ ನಿಶ್ಚಯ ಅಲ್ಲಿ ಅನಿಷ್ಟ ನಿಶ್ಚಯದಿಂದ ಆಗುವ ಸುಖ ಬುದ್ಧಿಭಿಮಾನಿ ಅಸುರನಿಗೆ ಆದರೆ ಇಷ್ಟ ನಿಶ್ಚಯದಿಂದ ಆಗುವ ಸುಖ ಇದು ಬುದ್ಧಿ ದೇವತೆಗಳಿಗೆ ಸರಸ್ವತ್ಯಾಜಿ ದೇವತೆಗಳಿಗೆ ಅತೀತ ಸ್ಮೃತಿಯಿಂದ ಆಗುವ ದುಃಖ ಚಿತ್ತಾಭಿಮಾನಿ ಅಸುರನಿಗೆ ಆದರೆ ಅತೀತ ಸ್ಮೃತಿಯಿಂದ ಆಗುವ ಸುಖವೂ ಇದೆಯಲ್ಲ ಹಳೆಯ ಒಳ್ಳೆಯ ಘಟನೆಗಳನ್ನು ನೆನಪಿಸಿಕೊಂಡು ಅತೀತಾದಿ ಪದಾರ್ಥಗಳ ಸ್ಮರಣೆಯಿಂದ ಆಗುವ ಸುಖ ಅದು ಚಿತ್ತಾಭಿಮಾನಿಗಳಾದಂತಹ ದೇವತೆಗಳಿಗೆ ಬ್ರಹ್ಮದೇವರಿಗೆ ಆಗುತ್ತೆ ಎಂಬುದಾಗಿ ತಿಳಿಸಿದ್ದಾರೆ ಎಲ್ಲ ಸುಖವೂ ಕೂಡ ಬ್ರಹ್ಮದೇವರಿಗೆ ಆಗ್ತದೆ ಎಲ್ಲ ದುಃಖ ಹೇಗೆ ಜೀವಾಭಿಮಾನಿ ಕಲಿಗೋ ಹಾಗೆ ಸರ್ವಂ ತತ್ ಸಮುದಾಯತಃ ಜೀವಾಭಿಮಾನಿಗಳಾದಂತಹ ಬ್ರಹ್ಮದೇವರಿಗೆ ಎಲ್ಲ ಸುಖವೂ ಕೂಡ ಆಗತ್ತೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಸುಖ ದುಃಖಗಳಿಗೆ ಕಾರಣ ನಾವು ಮಾಡುವಂತಹ ಕರ್ಮಗಳು ನಾವು ಮಾಡುವ ಕರ್ಮಗಳು ನಮ್ಮ ಸುಖ ದುಃಖಗಳಿಗೆ ಕಾರಣ ನಾವು ಮಾಡುವ ಕರ್ಮಗಳಿಗೆ ನಮಗಿಂತಲೂ ಹೆಚ್ಚು ಮುಖ್ಯವಾಗಿ ಭಾಗ್ಯಗಳು ದೇವತೆಗಳು ಅಸುರರು ಉದಾಹರಣೆಗೆ ಒಂದು ಹಣ್ಣು ನಾನು ದಾನ ಹಣ್ಣು ದಾನ ಮಾಡಿದ ಪುಣ್ಯಕ್ಕೆ ನನಗೆ ಜನ್ಮಾಂತರದಲ್ಲಿ ಹಣ್ಣು ತಿನ್ನುವುದಕ್ಕೆ ಸಿಕ್ಕಿದೆ ನಾದತ್ತಮ ಉಪತಿಷ್ಠತಿ ಹಣ್ಣು ದಾನ ಮಾಡಿದ್ದಕ್ಕೆ ಹಣ್ಣು ತಿನ್ನುವ ಸುಖ ನನಗೆ ಸಿಕ್ಕಿದೆ ಆ ಹಣ್ಣು ದಾನ ಮಾಡಿದ ಪುಣ್ಯ ಎಂಬ ಕರ್ಮ ನನ್ನದು ಅನ್ನುವುದಕ್ಕೆ ನನಗೆ ಸುಖ ಸಿಕ್ತು ಆದರೆ ಆ ಹಣ್ಣು ದಾನ ಮಾಡುವಾಗ ನನ್ನಿಂದ ಮಾಡಿಸಿದವರು ಯಾರು ಆ ದಾನವನ್ನು ನನ್ನಿಂದ ಮಾಡಿಸಿದವರು ಯಾರು ತತ್ವಾಭಿಮಾನಿ ದೇವತೆಗಳು ಹೀಗಾಗಿ ಆ ದೇವತೆಗಳಿಗೆ ನಾನು ದಾನ ಮಾಡುವಾಗ ಅಲ್ಪಭಕ್ತಿಯಿಂದ ಅಲ್ಪ ಜ್ಞಾನ ಅಲ್ಪವೈರಾಗ್ಯದಿಂದ ನಾನು ದಾನ ಮಾಡಿದ್ದೇನೆ ಆದರೆ ನನ್ನಲ್ಲಿ ನಿಂತು ದಾನ ಮಾಡಿಸುವ ಆ ದೇವತೆಗಳು ಪರಮಭಕ್ತಿಯಿಂದ ವಿಶಿಷ್ಟವಾದ ಜ್ಞಾನದಿಂದ ಪರಮವೈರಾಗ್ಯದಿಂದ ವಿಶೇಷವಾದ ಭಗವಂತನ ಅನುಸಂಧಾನವನ್ನು ಮಾಡುತ್ತಾ ಅವರು ನನ್ನಲ್ಲಿ ನಿಂತು ದಾನ ಮಾಡಿಸಿದ್ದರಿಂದ ಆ ಕರ್ಮದಿಂದ ನನಗಾಗುವ ಸುಖಕ್ಕಿಂತಲೂ ಅವರಿಗೆ ಆಗುವಂತಹ ಸುಖ ಇದು ವಿಶೇಷವಾಗಿ ಆಗತ್ತೆ ಇದರಂತೆ ಒಂದು ಪಾಪದಿಂದ ನನಗೆ ದುಃಖ ಆಗಬೇಕು ಯಾರಿಗೋ ಒಂದು ಸ್ವಲ್ಪ ನಾನು ಒಂದು ಚಿವುಟಿದ್ದೆ ಜೋರಾಗಿ ಅದರಿಂದ ನನಗೂ ಏನೋ ಒಂದು ಮುಳ್ಳು ಚುಚ್ಚುತ್ತೋ ಕಷ್ಟ ಆಯಿತು ಆದರೆ ನಾನು ಸ್ವಲ್ಪ ಸಿಟ್ಟಿನಿಂದ ಸ್ವಲ್ಪೇ ದ್ವೇಷದಿಂದ ಚಿವುಟಿದ್ರೆ ಆ ನನ್ನೊಳಗಿದ್ದು ಪ್ರೇರಕರಾದ ಹಸುರರು ವಿಶೇಷವಾಗಿ ಇವನು ವೈಷ್ಣವ ಅನ್ನುವುದಕ್ಕೋಸ್ಕರ ಇನ್ನು ಹೆಚ್ಚಿನ ದ್ವೇಷದಿಂದ ಇವನಲ್ಲಿ ಮಾತ್ರ ಅಲ್ಲ ಇವನು ಇವನೊಳಗಿರುವ ದೇವತೆಗಳು ಸರ್ವೋತ್ತಮನಾದ ವಿಷ್ಣು ಎಲ್ಲರ ಮೇಲಿನ ದ್ವೇಷದಿಂದ ಅವನು ವಿಶೇಷವಾಗಿ ಪೀಡಿಕೊಟ್ಟದ್ದಕ್ಕೆ ಆ ಒಂದೇ ಕೆಟ್ಟ ಕೆಲಸ ಮಾಡಿದರೂ ಆ ಕೆಟ್ಟ ಕೆಲಸವನ್ನು ನಮ್ಮಲ್ಲಿ ನಿಂತು ಮಾಡಿಸುವವರಿಗೆ ಇನ್ನೂ ವಿಶೇಷವಾಗಿ ಅದರಿಂದ ಆಗುವಂತಹ ದುಃಖ ಆಗುತ್ತೆ ಈ ರೀತಿ ನಾವು ಶುಭಾ ಶುಭಾಶುಭಗಳಿಂದ ನಮಗೆ ಸುಖ ಶುಭಾ ಶುಭಾಶುಭಗಳಿಗೆ ಪ್ರೇರಕರಾಗಿರುವಂತಹ ಆ ದೇವತೆಗಳಿಗೆ ಅಸುರರಿಗೆ ಇನ್ನೂ ವಿಶೇಷವಾದ ಸುಖ ದುಃಖಗಳಾಗತ್ತೆ ಶುಭ ಪ್ರೇರಕರಾದ ದೇವತೆಗಳಿಗೆ ಸುಖ ಅಶುಭ ಪ್ರೇರಕರಾದಂತಹ ದೈತ್ಯರಿಗೆ ದುಃಖ ಏವಮೇವ ಸುಖಂ ದೇವೇಶು ಉಭಯ ಮಧ್ಯಮೇಶು ಚರೆ ದೇವತೆಗಳಿಗೆ ಅಧರ್ಮವನ್ನ ಮಾಡಿಸಿದಾಗ ದುಃಖವೂ ಆಗತ್ತೆ ಅಂತ ಪ್ರಶ್ನೆ ಅಸುರಾಂ ಅಧರ್ಮಸ ವೃದ್ಧ್ಯಾಖಮೀಷ್ಯತೆ ದೇವಾಂ ನೈವಕೆನಾ ಪ್ರೀತಿಸ್ತು ಧರ್ಮತಃ ಅಸುರರ ಅಧರ್ಮದ ವೃದ್ಧಿ ಕೆಟ್ಟ ಕೆಲಸವನ್ನೆಲ್ಲ ಅಸುರರು ಮಾಡುತ್ತಾರೆ ಅದನ್ನೆಲ್ಲ ಮಾಡಿದಾಗ ಒಳಗಿರುವಂತಹ ದೇವತೆಗಳಿಗೆ ಪ್ರೇರಕರಾದ ದೇವತೆಗಳಿಗೆ ದುಃಖವಾಗ್ತದೆಯೇ ಅಂತ ಅವರಿಗೆ ದುಃಖ ಆಗುವುದಿಲ್ಲ ಅಸುರರು ಅಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅವರಿಗೆ ಸಂತೋಷವೇ ಭಗವಂತನ ಆಜ್ಞೆಯಂತೆ ಪರಮಾತ್ಮನ ಇಚ್ಛೆಯಂತೆ ಇವರೆಲ್ಲರೂ ಈ ಅಧರ್ಮ ಕಾರ್ಯಗಳನ್ನು ಮಾಡಿ ಅಧೋಗತಿಯನ್ನು ಹೊಂದಬೇಕು ಅವರ ಸ್ವರೂಪಯೋಗ್ಯತೆಗೆ ತಕ್ಕಂತೆ ಅವರು ಅಧೋಗತಿಯನ್ನು ಹೊಂದಬೇಕಾದರೆ ಈ ತರಹದ ಅಧರ್ಮಗಳನ್ನು ಅವರು ಮಾಡಲೇಬೇಕು ಅನ್ನುವುದಕ್ಕೋಸ್ಕರ ಅವರು ಅಧರ್ಮವನ್ನ ಮಾಡಿದಷ್ಟು ದೇವತೆಗಳಿಗೆ ಸಂತೋಷವೇ ಅವರಿಗೆ ದುಃಖ ಇಲ್ಲ ತಾವೇ ಅವರಲ್ಲಿ ನಿಂತು ಅಧರ್ಮಕ್ಕೆ ಪ್ರೇರಕರಾಗಿ ಅಧರ್ಮವನ್ನ ಮಾಡಿಸ್ತಾರೆ ಮಾಡಿಸಿದರೂ ಕೂಡ ಅದರಿಂದ ಅವರಿಗೆ ಯಾವುದೇ ತರಹದ ದುಃಖ ಆಗುವುದಿಲ್ಲ ಅದರಿಂದ ಸಂತೋಷವೇ ಪಡ್ತಾರೆ ದೇವಾಂ ದುಃಖಂ ಪ್ರೀತಿಸ್ತು ಧರ್ಮತಃ ಅಧರ್ಮೋಪಿ ಪ್ರೀತೆಯ ಸ್ಯಾತ್ ಅಸುರಾಣ ಅಧೋಗತಿ ದೇವಾಂ ಪುಣ್ಯಪಾಪಾಭ್ಯಾಂ ಸುಖಮೇವ ನಮ್ಮಿಂದ ಪುಣ್ಯ ಮಾಡಿಸಿದರೂ ಅವರಿಗೆ ಸುಖನೇ ಪಾಪ ಮಾಡಿಸಿದರೂ ಅವರಿಗೆ ಸುಖನೆ ಕಾರಣ ಇವನ ಪೂರ್ವಜನ್ಮದ ಕರ್ಮ ಇವನ ಯೋಗ್ಯತೆಗೆ ತಕ್ಕಂತೆ ದೇವರ ಆಜ್ಞೆಯಂತೆ ಇವನಿಂದ ನಾವು ಪಾಪವನ್ನು ಮಾಡಿಸಿದ್ದೇವೆ ಈ ಪಾಪದಿಂದ ಇವನಿಗೆ ಆಗಬೇಕಾದ ದುಃಖ ಆಗಬೇಕು ಇದು ಭಗವದ್ ಇಚ್ಛೆ ಅದಕ್ಕಾಗಿ ದೇವರ ಆಜ್ಞೆಯಂತೆ ಇವನು ಮಾಡಿದ ತಪ್ಪಿಗೆ ಇವನಿಗೆ ಶಿಕ್ಷೆ ಕೊಡಬೇಕು ಅದಕ್ಕೋಸ್ಕರ ಇವನಿಂದ ಪಾಪವನ್ನೂ ಮಾಡಿಸಿ ಅದರಿಂದ ಆಗುವ ದುಃಖಾದಿಗಳನ್ನು ಕೊಟ್ಟು ನಾವು ದೇವರ ಸೇವೆಯನ್ನು ಮಾಡುತ್ತೇವೆ ಎನ್ನುವ ಭಾವನೆಯಿಂದ ಅವರು ಮಾಡಿಸ್ತಾರೆ ಹೊರತು ನಮ್ಮ ಮೇಲಿನ ಇನ್ಯಾವುದೇ ತರಹದ ದ್ವೇಷದಿಂದ ಅವರು ಹಾಗೆ ಮಾಡಿಸುವುದಿಲ್ಲ ಸಜ್ಜನರಾಗಿದ್ದರೆ ಸಜ್ಜನರು ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ ಅವರ ಪೂರ್ವಕರ್ಮಗಳಿಗೆ ಅನುಗುಣವಾಗಿ ಇವರಿಂದ ಪಾಪವನ್ನು ತತ್ಕಾಲದಲ್ಲಿ ಮಾಡಿಸಬೇಕು ಅನ್ನೋದಕ್ಕೆ ಮಾಡಿಸ್ತಾರಷ್ಟು ಏಕಾದಶಿ ದಿವಸ ಒಬ್ಬ ಸಜ್ಜನನೇ ತಿಂದ ಅಂತ ಇಟ್ಟುಕೊಳ್ಳಿ ದೇವತೆಗಳೇ ತಿನ್ನಿಸ್ತಾರೆ ಹಸುರರು ತಿನ್ನಿಸ್ತಾರೆ ದೇವತೆಗಳು ತಿನ್ನಿಸ್ತಾರೆ ದೇವತೆಗಳಲ್ಲದೆ ಏನು ಕೆಲಸ ಆಗುವುದಿಲ್ಲ ಆದರೆ ದೇವತೆಗಳಿಗೆ ಇದು ಅಧರ್ಮ ಇದು ಶಾಸ್ತ್ರ ನಿಷಿದ್ಧ ಮಾಡಬಾರದ್ದು ಇದು ನಿಜ ಆದರೆ ಇವನಿಗೆ ಜನ್ಮಾಂತರದಲ್ಲಿ ಯಾವುದೋ ಪ್ರಸಂಗದೊಳಗೆ ಬಹಳ ಅಹಂಕಾರ ಇತ್ತು ನನ್ನ ಸಮಾನ ವ್ರತನೇಮ ಉಪವಾಸ ಮಾಡುವವರು ಪ್ರಪಂಚದೊಳಗೆ ಯಾರಿಲ್ಲ ಅಂತ ಉಳದ ಅನೇಕ ಸಜ್ಜನರನ್ನು ತಿರಸ್ಕಾರ ಮಾಡಿ ಅವಮಾನ ಮಾಡಿದ ಆ ಅವಮಾನ ಮಾಡಿದ ಪಾಪಕ್ಕೆ ಇವತ್ತು ಇವನಿಗೆ ಏಕಾದಶಿ ಉಪವಾಸವನ್ನ ತಪ್ಪಿಸಿ ಇವನನ್ನು ನರಕಕ್ಕೆ ಹಾಕೋಣ ಅಂತ ದೇವರ ಅಪೇಕ್ಷೆ ಇದೆ ಆಜ್ಞೆ ಮಾಡುತ್ತಾನೆ ದೇವರು ದೇವತೆಗಳೇ ಇವನು ಭಾರೀ ಅಹಂಕಾರದಿಂದ ಏನೋ ಒಂದೆರಡು ಉಪವಾಸ ಮಾಡಿದ್ದಾನೆ ಅಂತ ಉಳಿದವರನ್ನೆಲ್ಲ ತಿರಸ್ಕಾರ ಮಾಡಿದ್ದಾನೆ ಕೆಲವು ಸಜ್ಜನರನ್ನು ತನ್ನ ಸಮಾನ ಯಾರಿಲ್ಲ ಅಂತ ಅದಕ್ಕೋಸ್ಕರ ಈ ಸಲ ಇವನಿಂದ ಸ್ವಲ್ಪ ತಿನಿಸಿಬಿಡಿ ಅಂತ ಆಯ್ತು ಸ್ವಾಮಿ ಅಂತ ದೇವರ ಆಜ್ಞೆಯಂತೆ ಏಕಾದಶಿಯ ದಿನ ಒಬ್ಬ ಸಜ್ಜನನಿಂದಲೇ ಇವರು ತಿನ್ನಿಸಿ ಅವನಿಗೆ ದುಃಖವನ್ನು ಕೊಡ್ತಾರೆ ಅಷ್ಟೇ ಅವನಿಗೇನು ತಮಸ್ಕೊಡೋದಿಲ್ಲ ಯಾಕೆ ಸಜ್ಜನ ಮತ್ತು ಅವನು ಸಜ್ಜನರ ಸಹವಾಸದಿಂದ ನಾನು ಮಾಡುವುದು ತಪ್ಪು ಅಂತ ತಿಳಿದು ಸುಧಾರಿಸಿಕೊಂಡು ಸನ್ಮಾರ್ಗವನ್ನು ಹಿಡಿತಾನೆ ಆದರೆ ತತ್ಕಾಲದಲ್ಲಿ ಅವನಿಂದ ಆ ಪಾಪಕರ್ಮವನ್ನು ಮಾಡಿಸಿ ಆ ಕೊಡುವಾಗ ಅದು ಕೇವಲ ದೇವರ ಆಜ್ಞೆ ಮಾಡಿದ ತಪ್ಪಿಗೆ ಅವನಿಗೆ ಶಿಕ್ಷೆ ಇನ್ನೊಮ್ಮೆ ಹೀಗೆ ಮಾಡಬಾರದು ಅಂತನ್ನುವ ತಿಳುವಳಿಕೆ ಇಷ್ಟನ್ನು ಕೊಡಿಸಿ ದೇವತೆಗಳು ದೂರ ಸರಿತಾರೆ ಆ ಭಗವದ ಅಜ್ಞಾಪಾಲನ ಮಾಡುವುದೇ ಒಂದು ದೊಡ್ಡದಾದ ಧರ್ಮ ಅನ್ನುವುದಕ್ಕಾಗಿ ಅದರಿಂದ ಅವರಿಗೆ ಯಾವುದೇ ತರಹದ ಪಾಪ ಬರುವುದಿಲ್ಲ ದುಃಖವೂ ಆಗುವುದಿಲ್ಲ ಪುಣ್ಯವೇ ಬರುತ್ತದೆ ಮತ್ತು ಸುಖವೇ ಆಗ್ತದೆ ನಾನು ಹೇಳಿದ ಕೆಲಸ ಚೆನ್ನಾಗಿ ಮಾಡಿಕೊಂಡು ಬಂದರೆ ಅವನಿಗೆ ಏಕಾದಶಿ ತಿನಿಸು ಅಂತ ನಾನು ಹೇಳಿದ್ದೆ ತಿನಿಸಿ ಬಂದರೆಲ್ಲ ಬಹಳ ಸಂತೋಷ ಅಂತ ದೇವರು ಅವರಿಗೆ ವಿಶೇಷವಾಗಿ ಸುಖವನ್ನೇ ಕೊಡ್ತಾನೆ ದೇವತೆಗಳಿಗೆ ತಿಂದವರಿಗೆಲ್ಲ ತಿಂದವರಿಗೆ ನರಕ ಅವನ ಕರ್ಮಕ್ಕನುಗುಣವಾಗಿ ತಿನ್ನಿಸಿದವರಿಗೆ ತಿನಿಸಿದವರಿಗೆ ಅಂದರೆ ನಾವು ಇನ್ನೊಬ್ಬರಿಗೆ ತಿನ್ನಿಸಿದರೆ ಸುಖ ಆಗ್ತದೆ ನೀವು ತಿಳ್ಕೋಬೇಡಿ ದೇವತೆಗಳಿಗೆ ಮಾತ್ರ ಇದು ಅದು ಬೇರೆ ಹೌದು ಅದು ಅಸುರರಿಗೆ ಹೌದು ಹೌದು ಹೌದು ಅಸುರರಿಗೆ ಕೇವಲ ದುಃಖವೇ ಆಗತ್ತೆ ಅಂತಲ್ಲ ಜಗತ್ತಿನಲ್ಲಿ ಅಧರ್ಮದ ವೃದ್ಧಿಯಾದರೆ ಜಗತ್ತಿನಲ್ಲಿ ಅಧರ್ಮದ ವೃದ್ಧಿಯಾದರೆ ಅಸುರರಿಗೆ ಸುಖವೂ ಆಗತ್ತೆ ದೇವತೆಗಳಿಗೆ ಅಧರ್ಮದ ವೃದ್ಧಿಯಾದರೆ ಅವರಿಗೆ ಅಧರ್ಮದ ವೃದ್ಧಿಯಾದರೂ ಸುಖ ಧರ್ಮದ ವೃದ್ಧಿಯಾದರೂ ಸುಖನೇ ದೇವತೆಗಳಿಗೆ ಅಧರ್ಮದ ವೃದ್ಧಿಯಾದರೂ ಸುಖ ಧರ್ಮದ ವೃದ್ಧಿಯಾದರೂ ಸುಖ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಅವರವರಿಗೆ ಗತಿಯಾಗಲಿ ಎನ್ನುವುದಕ್ಕೆ ಎರಡರಿಂದಲೂ ಸುಖ ಇವರಿಗೆ ಧರ್ಮದ ವೃದ್ಧಿಯಾದರೆ ಸಂಕಟ ಆಗ್ತದೆ ಅಸುರರಿಗೆ ಧರ್ಮದ ವೃದ್ಧಿಯಾದರೆ ಸುಖ ಇಲ್ಲ ಅಧರ್ಮದ ವೃದ್ಧಿಯಾದರೆ ಮಾತ್ರ ಸುಖ ದೇವತೆಗಳಿಗೆ ಜಗತ್ತಿನಲ್ಲಿ ಧರ್ಮದ ವೃದ್ಧಿಯಾದರೂ ಸುಖ ಅಧರ್ಮದ ವೃದ್ಧಿಯಾದರೂ ಸುಖ ದೇವಾಂ ನೈವಕೇನಾಪಿ ದುಃಖ ಪ್ರೀತಿಸ್ತು ಧರ್ಮತಃ ಮುಂದೆ ತೇಷ ದುಃಖಾಧಿಕಂಕಿಂಚಿತ ಅಸುರಾವೇಶತೋ ಭೇ ಕೆಲವೊಮ್ಮೆ ದೇವತೆಗಳಿಗೂ ಕೂಡ ದುಃಖ ಆಗತ್ತೆ ಅದು ಅಸುರಾವೇಶ ಮೂಲಕವಾಗಿ ದೇವತೆಗಳಿಗೆ ದುಃಖಾದಿಗಳಾಗತ್ತೆ ಆ ಅಸುರಾವೇಶವೂ ಕೂಡ ಶೇ ಪ್ರಾಣದೇವರವರೆಗೆ ಇದು ರುದ್ರದೇವರವರೆಗೆ ಹೊರತು ಪ್ರಾಣದೇವರಿಗೆ ಇಲ್ಲ ಪ್ರಾಣಸುರಾವೇಶ ಆಖಣಾಶ್ಮ ಸಮೂಹಿಸ ಸಂಪೂರ್ಣ ಅನುಗ್ರಹದ ವಿಷ್ಣೋ ಪ್ರಾಣಃಪೂರ್ಣ ಗುಣೋಮತಃ ಪ್ರಾಣದೇವರು ಪರಮಾತ್ಮನ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾದದ್ದರಿಂದ ಯಾವ ಯಾವ ಅಸುರರ ಆವೇಶವು ಅವರಲ್ಲಿ ಆಗೋದಿಲ್ಲ ಅಸುರಾವೇಶ ಮೂಲಕವಾದಂತಹ ದುಃಖಾದಿಗಳು ಪ್ರಾಣದೇವರಿಗೆ ಇಲ್ಲ ಉಳಿದ ದೇವತೆಗಳಿಗೆ ಅಸುರಾವೇಶ ಮೂಲಕವಾಗಿ ಕದಾಚಿತ್ ದುಃಖಾದಿಗಳು ಆಗತ್ತೆ ಅಸುರಾಣ ಸುಖಾದ್ಯಾಶ್ಚ ದೇವಾವೇಶಾದುದೀರಿತಾ ಅಸುರರಿಗೆ ಸುಖಾದಿಗಳೇನಿವೆ ಅವುಗಳು ಅವರ ಸ್ವರೂಪದಲ್ಲಿ ಇಲ್ಲ ದೇವತೆಗಳ ಆವೇಶದಿಂದಲೇ ಅವರಿಗೆ ಸುಖಾದಿಗಳ ಅನುಭವ ಆಗತ್ತೆ ದುರ್ಯೋಧನನಿಗೂ ಬೇಕಾದಷ್ಟು ಸುಖ ಇದೆ ಸಂಪತ್ತಿನ ಅನುಭವವನ್ನು ಮಾಡಿದ್ದಾನೆ ಆ ನಾನಾ ವಿಧವಾಗಿರತಕ್ಕಂತಹ ಸುಖಗಳ ಅನುಭವ ಕಲ್ಯಾದಿ ಅಸುರರಿಗೇನಾಗಿದೆ ಅದು ದೇವತೆಗಳ ಆವೇಶ ಇರೋದರಿಂದ ವಾಯುವಾದಿ ದೇವತೆಗಳ ಆವೇಶ ಅವರಲ್ಲಿರೋದರಿಂದ ಅವರಿಗೆ ಸುಖಾದಿಗಳ ಅನುಭವವೇ ಹೊರತು ಸ್ವಾಭಾವಿಕವಾಗಿ ಅಸುರರಿಗೆ ಸುಖಾನುಭವ ಇಲ್ಲ ದೇವತೆಗಳಿಗೆ ದುಃಖಾನುಭವ ಇಲ್ಲ ದೇವತೆಗಳಿಗೆ ಆಗುವ ದುಃಖಾನುಭವಕ್ಕೆ ಅಸುರಾವೇಶ ಇದು ಕಾರಣ ಅಸುರರಿಗೆ ಆಗುವ ಸುಖಾನುಭವಕ್ಕೆ ದೇವತೆಗಳ ಆವೇಶ ಇದು ಕಾರಣ ಎಂಬುದಾಗಿ ತಿಳಿಸ್ತಾರೆ ಸ್ವತಸ್ತು ನಿರ್ಗುಣ ಸರವೇ ಸರ್ವ ದೋಷಾತ್ಮಕ ಮತಾಹ ಸ್ವಾಭಾವಿಕವಾಗಿ ನೋಡಿದರೆ ಅವರು ಕೇವಲ ಅಜ್ಞಾನ ದುಃಖ ದ್ವೇಷ ಮೊದಲಾದ ನಾನಾ ತರಹದ ದೋಷಸ್ವರೂಪಿಗಳೇ ಹೊರತು ಸ್ವರೂಪದಲ್ಲಿ ಅಸುರರಿಗೆ ಎಂದೆಂದಿಗೂ ಸುಖ ಇಲ್ಲ ವಿವಿಚ್ಛವಂ ಜಗತ್ಸರವಂ ಸ್ವಾತ್ಮನಂಚ ಪೃಥಕ್ಸ್ಥಿ ಸರ್ವತಶ್ಚ ಪೃಥಕ್ ಸಂತಂ ವಿಷ್ಣು ಸರ್ವೋತ್ತಮೋತ್ತಮಂ ಜಾನಂತೇ ಭಾಗವತಃ ತೌಕ್ತಃ ಉತ್ತಮೋತ್ತಮ ಬ್ರಹ್ಮತರ್ಕೆ ಯಾರು ಈ ರೀತಿಯಾಗಿ ಜಗತ್ತೆಲ್ಲವೂ ವಿವಿಚ ಜಗತ್ಸರ್ವ ಸ್ವಾತ್ಮನಂಚ ಪೃಥಕ್ಸ್ಥಿತ ಸಮಸ್ತವಾದ ಜಗತ್ತಿನಲ್ಲಿ ಹೀಗೆ ವಿಭಾಗ ಮಾಡಿ ತಿಳಿತಾರೆ ಉತ್ತಮಾಭಿಮಾನಿಗಳೇ ಯಾರೋ ಮಧ್ಯಮಾಭಿಮಾನಿಗಳ ಯಾರೋ ಅಧಮಾಭಿಮಾನಿಗಳೇ ಯಾರೋ ಉತ್ತಮಾಭಿಮಾನಿಗಳಿಗೆ ಸುಖ ಮಧ್ಯಮಾಭಿಮಾನಿಗಳಾದ ನಮಗೆ ಸುಖ ದುಃಖಗಳು ಎರಡೂ ಆಗತ್ತೆ ಅಧಮಾಭಿಮಾನಿಗಳಿಗೆ ಕೇವಲ ದುಃಖವೇ ಆಗತ್ತೆ ಅವರಿಗಾಗುವ ದುಃಖ ಬಹಳ ನಮಗಾಗುವಂತಹ ದುಃಖ ಅಲ್ಪ ಅಂತ ತಿಳಿದು ಸ್ವಲ್ಪ ಸಮಾಧಾನ ಮಾಡಿಕೊಳ್ಳೋದು ಜೊತೆಗೆ ಉತ್ತಮಾಭಿಮಾನಿಗಳಿಗಾಗುವ ಸುಖ ಬಹಳ ನಮಗಾಗುವ ಸುಖ ಬಹಳ ಅಲ್ಪ ಇದರಿಂದ ಅಹಂಕಾರ ಕಡಿಮೆ ಮಾಡಿಕೊಳ್ಳೋದು ನನಗೆ ಬಹಳ ಸುಖ ಇದೆ ಅಂತ ತಿಳಿಯದೆ ಈ ಕರ್ಮ ಮಾಡಿದ್ದಕ್ಕೆ ನನಗೆ ಸಿಗೋ ಲಾಭ ಬಹಳ ಸ್ವಲ್ಪ ಇದೇ ಕರ್ಮದಿಂದ ಬಹಳಷ್ಟು ಲಾಭ ಮಾಡಿಕೊಳ್ಳುವ ದೇವತೆಗಳಿದ್ದಾರೆ ಅವರು ಮುಂದೆ ನಾನ್ಯಾರು ಬಹಳ ಅಲ್ಪ ಅಂತ ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ಯಾವ ವ್ಯಕ್ತಿ ಭಗವಂತನ ಸರ್ವೋತ್ತಮತ್ವವನ್ನು ಸರ್ವದಾ ಚಿಂತನೆ ಮಾಡ್ತಾ ಇರ್ತಾನೋ ಅವನು ನಿಜವಾದ ಭಾಗವತೋತ್ತಮ ಜಾನಂತೆಯೇ ಭಾಗವತಾಹ ತಉುಕ್ತಾ ಉತ್ತಮೋತ್ತಮ ಇದು ಬ್ರಹ್ಮತರ್ಕಿ ದೇಹೇಂದ್ರಿಯೋ ಜನ್ಮಾಪ್ಯಯು ಅಲ್ಲಿ ಅನ್ವಯವನ್ನು ತೋರಿಸುವಾಗ ದೇಹ ಇಂದ್ರಿಯ ಪ್ರಾಣ ಮನೋಧಿಯಾಮ್ಯೋ ಜನ್ಮಾಪ್ಯಯ ಕ್ಷುದ್ ಭಯ ತರಶ ಕೃಚ್ರೈಹಿ ಇಂತೂ ಉಂಟಲ್ಲ ದೇಹ ಇಂದ್ರಿಯಗಳಿಗೆ ಜನ್ಮ ಅಪ್ಯಯ ಪ್ರಾಣಕ್ಕೆ ಕ್ಷುತ ಮನಸ್ಸಿಗೆ ಭಯ ಬುದ್ಧಿಗೆ ತರಶ ಈ ರೀತಿಯಾಗಿ ಅನ್ವಯವನ್ನು ಮಾಡಿಕೊಳ್ಳಿ ದೇಹಕ್ಕೆ ಬರೀ ಜನ್ಮ ಇಂದ್ರಿಯಕ್ಕೆ ಬರೀ ಅಪ್ಯಯ ಅಂತ ಹೀಗಲ್ಲ ದೇಹ ಇಂದ್ರಿಯಗಳಿಗೆ ಜನ್ಮಾಪ್ಯಯಗಳು ಪ್ರಾಣ ಮನಸ್ಸುಧಿ ಇವುಗಳಿಗೆ ಕ್ಷುದ್ ತರಶ ಈ ರೀತಿಯಾಗಿ ಅನ್ವಯವನ್ನು ಮಾಡಿಕೊಂಡು ಅವುಗಳಿಂದ ಆಗುವಂತಾ ದುಃಖಗಳಿಗೆ ಇವನು ತಲೆಕಟಿಸಿಕೊಳ್ಳದೆ ನನಗೆ ಆಗೋದು ಬಹಳ ಸ್ವಲ್ಪ ನನ್ನ ಕರ್ಮದಿಂದ ಭಗವಂತನ ಸರ್ವವ್ಯಾಪ್ತಿ ಸರ್ವ ವಿಲಕ್ಷಣತ್ವ ತಿಳಿದು ಯಾರು ಯಾವಾಗಲೂ ನಿಶ್ಚಿಂತವಾಗಿ ಇರ್ತಾನೋ ಅಂಥವನು ನಿಜವಾಗಿ ಉತ್ತಮ ಭಾಗವತ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ